ಸ್ಥಾಪಕ ಚರ್ಮಸರ್ಮಸ್ವರೂ ಅವತಾರೃಷ್ಣ ವಸುದೆ ವಸುತ ಕಂ ಸಣೋರರ್ದರಂದ ವಂದೇ ಜಗದ ವ್ಯಾಸ ವಸಿಷ್ಟೇ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾಕೋ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿ ವ್ಯಾಂನ ಕ್ರಥಿ ತಂ ಪುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಶ್ಯಾ ಅಂಬಸಗ ೇವದ್ವೇಷಿಣಿ <tries> <tries> <tries> ಉನ್ಯಾಸದಲ್ಲಿ ನೋಡಿದ್ದೆವು ಹೇಗೆ ವ್ಯಾಸರು ತಮ್ಮ ದಿವ್ಯ ದೃಷ್ಟಿಯನ್ನ ಸೂತ ಪುತ್ರನಾದಂತಹ ಗವಲ್ಗಣಿ ಅಥವಾ ಗವಲ್ಗಣನ ಪುತ್ರನಾದಂತಹ ಸಂಜೆಯನಿಗೆ ನೀಡಿ ತನ್ಮೂಲಕ ಧೃತರಾಷ್ಟ್ರ समस्त युद्ध वार्तमे मोदल प्रश्ने अृतराष्ट्र वाच धर्म क्षेत्र कुरुक्षेत्रवेता युत्सव अवली धर्म क्षेत्र कुेत्र ಅಂತ ಯಾಕೆ ಹೇಳಿದ್ದಾರೆ ಕುರುಕ್ಷೇತ್ರದ ಮಹಿಮೆಯೇನು ಅನ್ನೋದನ್ನು ಕೂಡ ಮಹಾಭಾರತ ರೀತಿಯ ಹಾಗೂ ವಾಮನ ಪುರಾಣದ ಐತಿಹ್ಯದ ರೀತಿಯ ನೋಡಿದೆವು ಮತ್ತು ಮೊಟ್ಟಮೊದಲನೆಯ ಶ್ಲೋಕ ಈ ಇಡೀ ಭಗವದ್ಗೀತೆಗೆ ಹೇಗೆ ಕಾರಣವಾಯಿತು ಅನ್ನೋದನ್ನು ಕೂಡ ನೋಡಿದ್ರು ಸಾಮಾನ್ಯವಾಗಿ ನಾವು ನಾನು ವಿಷ್ಣು ಸಹಸ್ರನಾಮದ ಉಪನ್ಯಾಸಗಳು ಕೂಡ ಹೇಳಿದ್ದೆ ಶೋಕ ಎಷ್ಟೋ ವೇಳೆ ಮೋಹದಿಂದ ಉಂಟಾದಂತಹ ಶೋಕ ಅದು ಒಳಗೆ ಘರ್ಷಣೆಯನ್ನು ಮಾಡ್ತಾ ಅದರದೇ ಒಂದು ವಿಚಿತ್ರ ಸಂಸ್ಕಾರವನ್ನು ಉತ್ಪತ್ತಿ ಮಾಡ್ತಾ ಕೆಲವು ಎಲ್ಲರಿಗೂ ಕೆಲವು ಅದೃಷ್ಟವಂತರಿಗೆ ಸಾಕಷ್ಟು ಪರಿಶ್ರಮವನ್ನು ತಪಸ್ಸನ್ನು ಮಾಡಿದವರಿಗೆ ಆ ಶ್ಲೋಕವು ಆ ಶ್ಲೋಕವು ಒಳಗೆ ಕೆಲಸವನ್ನು ಮಾಡಿ ಶ್ಲೋಕದ ರೂಪದಲ್ಲಿ ಹೊರಗಬರು ಹೇಗೆ ವಾಲ್ಮೀಕಿಗೆ ಕ್ರೌಂಚ ಪಕ್ಷಿಯನ್ನು ವ್ಯಾಧ ಹೊಡೆದಾಗ ಅವನಲ್ಲಿ ಉತ್ಪತ್ತಿಯಾದಂತಹ ಶೋಕ ಅವನ ಆ ಸಂಸ್ಕಾರ ಉತ್ತಮ ಸಂಸ್ಕಾರಕ್ಕೆ ಹೊಡೆದು ರಾಮಾಯಣ ಅಂತಕ್ಕಂತಹ ಶ್ಲೋಕವನ್ನು ಹೇಗೆ ಉತ್ಪತ್ತಿ ಮಾಡಿತು ಶೋಕವೇ ಶ್ಲೋಕವಾಗಿ ಹೊರಗೆ ಬಂತು ಜ್ಞಾನವಾಗಿ ಹೊರಗೆ ಬಂತು ಹಾಗೆಯೇ ಕೆಲವು ಅದೃಷ್ಟವಂತರಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಅದು ಉತ್ತಮ ಪರಿಣಾಮವನ್ನು ಬೀರುವುದಿದೆ ಶೋಕ ಇನ್ನು ಸರ್ವೇ ಸಾಮಾನ್ಯರಾದಂತಹ ಜನರಲ್ಲಿ ಶೇಕಡ ತೊಂಬತ್ತು ತೊಂಬತ್ತೈದು ಜನರಲ್ಲಿ ಆ ಶೋಕ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಆ ಶೋಕವಾಗಿ ಅವನ ಜೀವನವನ್ನು ಮಾರ್ಪಡಿಸುತ್ತೆ ಒಂತಹ ಸಮಯವು ಬಂದೇ ಬರುತ್ತೆ ಆದರೆ ಅದು ಆ ವೇಗ ಯಾವ ವೇಗದಲ್ಲಿ ಅವನ ಜೀವನದಲ್ಲಿ ಅದು ಪರಿವರ್ತನೆಯನ್ನು ಉಂಟು ಅದು ಅವನ ವೈಯಕ್ತಿಕ ಪ್ರಯತ್ನದ ಮೇಲೂ ಕೂಡ ಅವಲಂಬಿಸಿ ಅವಲಂಬಿಸಿಕೊಂಡೇ ಇರುತ್ತೆ ಯಾವ ರೀತಿ ಅವನು ಅದನ್ನು ಆ ಒಂದು ಸನ್ನಿವೇಶವನ್ನು ಎದುರಿಸ್ತಾನೆ ಹೇಗೆ ಉತ್ತರವನ್ನು ಕೊಡತಾನೆ ಯಾವ ಪಾಠವನ್ನು ಕಲಿತಾನೆ ಅದರ ಮೇಲೂ ಕೂಡ ಅದು ನಿರ್ಭರವಾಗಿದೆ ಇಲ್ಲಿ ಧೃತರಾಷ್ಟ್ರನಿಗೆ ಮುಖ್ಯವಾಗಿ ಎಷ್ಟು ಸಾರಿ ಅವನಿಗೆ ಅವನ ಮಗನಿಗೆ ಬುದ್ಧಿ ಹೇಳಿ ಹೇಳಿ ಹೇಳಿ ಹೇಳಿ ಇನ್ನಿಲ್ಲದಂತಹ ಋಷಿಗಳು ಸ್ವಯಂ ಭಗವಂತ ಶ್ರೀಕೃಷ್ಣನೇ ಕೂಡ ಬುದ್ಧಿವಾದ ಹೇಳಿದರೂ ಕೂಡ ಆ ಮಾ ಮಮ ಅಹಂ ಅನ್ನೋದು ಹೋಗಿ ಇಲ್ಲ ಗಟ್ಟಿಯಾಗಿ ಕೂತಿತ್ತು ಅದು ಈಗ ಈ ಭಗವದ್ಗೀತೆಯ ಮೊತ್ತ ಮೊದಲನೆಯ ಶ್ಲೋಕದಲ್ಲಿ ನಮಗೆ ಅದು ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದು ನೋಡಬಹುದು ಸಬ್ ಕಾನ್ಷಿಯಸ್ ಅಲ್ಲಿ ಇರುವುದು ಹಾಗೆ ಸ್ಪಾಂಟೇನಿಯಸ್ ಆಗಿ ಹೊರಗೆ ಬರುತ್ತೆ ಸಬ್ ಕಾನ್ಷಿಯಸ್ ಅಲ್ಲಿ ಇರೋದು ನಮಗೆ ಗೊತ್ತಾಗುತ್ತೆ ಸ್ಪಾಂಟಿನಿಟಿಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಅಲ್ಲಿ ಏನ ಏನು ಮನೆ ಮಾಡಿಕೊಂಡಿದೆ ಅದು ನಮಗೆ ಪಾಠ ಈಗ ನಮಗೆ ಕನ್ಸು ಬೀಳುವುದು ಅದು ಸ್ಪಾಂಟಿಮಿಟಿ ಅದರಲ್ಲಿ ಯಾವ ಯಾವ ಸಂಸ್ಕಾರ ಗಾಢವಾಗಿ ತನ್ನ ಪರಿಣಾಮವನ್ನು ನಮ್ಮ ಜೀವನದ ಮೇಲೆ ಬೀರಿದೆಯೋ ಅದು ಆ ಒಂದು ಸಮಯದಲ್ಲಿ ಯಾವಾಗ ಜಾಗೃತ್ ಅವಸ್ಥೆಯಿಂದ ಮನಸ್ಸು ಮತ್ತು ಇಂದ್ರಿಯಗಳು ವಾಪಸ್ ಬಂದು ತಮ್ಮ ತಮ್ಮ ಕಾರಣಗಳಲ್ಲಿ ಲೀನವಾಗುತ್ತೋ ಆವಾಗ ಮನಸ್ಸು ಆತ್ಮದ ಪರದಿಯ ಮೇಲೆ ತನ್ನ ಆ ಸಂಸ್ಕಾರದ ಆಟವನ್ನು ಆಡುತ್ತೆ ಅದನ್ನು ನೋಡ್ತಕ್ಕಂಥದ್ದು ಕೂಡ ಆ ಆತ್ಮವೇ ಆ ಫಿಲಮನ್ನು ನೋಡ್ತಕ್ಕಂಥದ್ದು ಕೂಡ ಸ್ವಪ್ನವನ್ನು ನೋಡ್ತಕ್ಕಂಥವನ್ನೂ ಕೂಡ ಜೀವರೂಪಿಯಾದಂತಹ ಆತ್ಮನೇ ಏನು ಹೇಳಿ ಹೊರಟೆ ಅಂತ ಹೇಳಿದ್ರೆ ನಮ್ಮ ಸ್ಪಾಂಟಿನಿಟಿ ಅಥವಾ ಆ ಸ್ಪಾಂಟೇನಿಯಸ್ ಆಗಿ ಸ್ಫೂರ್ತಿಯಾಗಿ ಏನು ಬರ್ತದೋ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಹಿನ್ನೆಲೆ ನಮ್ಮ ಹಿನ್ನೆಲೆಯಲ್ಲಿ ಯಾವ ಸಂಸ್ಕಾರವನ್ನ ನಾವು ಇದುವರೆಗೂ ತುರುಕ್ತಾ ಬಂದ್ವಿ ಎಂದ ಅದೇ ನಮಗೆ ದಿಕ್ಸೂಚಿ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಹೇಗೆ ಹೋಗಬೇಕು ಹೇಗೆ ಹೋಗಬಾರದು ಇಲ್ಲಿ ಧೃತರಾಷ್ಟ್ರನಿಗೆ ನಾನು ನನ್ನದು ನಾನು ನನ್ನದು ನಾನು ನನ್ನದು ನನ್ನವು ಇಷ್ಟೇ ಒಂದು ಜಪ ಆಗಿತ್ತು ಅವನ ಜೀವಮಾನವಿಡೀ ಇದೇ ಜಪ ಹಿಂದೆ ನಾನು ಯಾವಾಗ ಸನಸ್ಸು ಜಾತಿಯನ್ನು ತೆಗೆದುಕೊಡ್ತಾ ಇದ್ನೋ ಆಗ್ಲೂ ಕೂಡ ಹೇಳಿದೆ ಸನಸ್ಸು ಜಾತಿ ಹೇಳುವುದಕ್ಕಿಂತ ಮುಂಚೆ ವಿದುರ ಅದೇ ರಾತ್ರಿ ಬಂದು ವಿದುರ ನೀತಿಯನ್ನು ಬೋಧಿಸಿ ಹೋಗಿರ್ತಾನೆ ಧೃತರಾಷ್ಟ್ರನಿಗೆ ಅಷ್ಟು ವಿದುರ ನೀತಿಯನ್ನು ಬೋಧಿಸಿದ್ರು ಕೂಡ ಅವನಿಗೆ ಆ ಮೋಹ ಹೋಗಲಿಲ್ಲ ಎಂತಹ ನೀತಿಯದು ಆ ಒಂದು ಜೀವನಕ್ಕೆ ಬೇಕಾದಂತಹ ಹಾಗೂ ಆ ರಾಜನ ಸಾಮಾಜಿಕ ರಾಜಕೀಯ ಜೀವನಕ್ಕೆ ಬೇಕಾದಂತಹ ಎಲ್ಲ ಮೌಲ್ಯಗಳು ಕೂಡ ಅದರಲ್ಲಿ ಅಡಕವಾಗಿತ್ತು ಅಷ್ಟು ಕೇಳಿಯೂ ಕೂಡ ಅವನೇನು ಹೇಳ್ದ ನನಗೆ ಇದರಿಂದ ಕೂಡ ತೃಪ್ತಿ ಆಗ್ತಾ ಇಲ್ಲ ನನಗೆ ಇನ್ನೂ ಹೆಚ್ಚಿನದಾದಂತಹ ಅಧ್ಯಾತ್ಮ ವಿದ್ಯೆ ಬೇಕು ಅಂತ ಸರಿ ವಿದುರೂ ಸ್ವಲ್ಪ ಖುಷಿಯೂ ಆಯಿತು ನಮ್ಮ ಅಣ್ಣ ಸರಿದಾರಿಗೆ ಬರ್ತಾ ಇದ್ದಾನಲ್ಲ ಕೊನೆಗೂ ಅಂಥೇಳಿ ಹೇಳ್ದ ಹೇಳಲಿಕ್ಕೆ ನನ್ನ ಶರೀರ ಯೋಗ್ಯವಲ್ಲ ನೀನು ಸನತ್ ಸುಜಾತ ಅಥವಾ ಸನತ್ ಕುಮಾರ ಅವರಿಂದಲೇ ಈ ಅಧ್ಯಾತ್ಮ ವಿದ್ಯೆ ಬಗ್ಗೆ ತಿಳ್ಕೊ ಅಂತ ಹೇಳಿದಾಗ ಅವರನ್ನು ಕರೆಯೋದು ನನಗೆ ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಇವನೇ ತನ್ನ ಧ್ಯಾನದ ಮೂಲಕ ಅವರನ್ನು ಬರಮಾಡಿಸಿ ಧೃತರಾಷ್ಟ್ರನ ಮುಂದೆ ಕೂಡಿಸಿ ಪ್ರಶ್ನೋತ್ತರ ರೂಪದಲ್ಲಿ ಸನತ್ಸುಜಾತಿಯ ಅಂತಕ್ಕಂತಹ ದಿವ್ಯವಾದಂತಹ ಅಮೃತವನ್ನು ಸಂಭಾಷಣೆ ಅಥವಾ ಸಂವಾದದ ರೂಪದಲ್ಲಿ ಅಲ್ಲಿ ಧೃತರಾಷ್ಟ್ರನಡಲಾಯಿತು ಅತ್ಯದ್ಭುತವಾದದ್ದು ಅಷ್ಟಾದರೂ ಕೂಡ ಅವನಲ್ಲಿ ಅಗಟ್ಟಿಯಾಗಿ ಇದ್ದಂತಹ ಆ ಅಹಂ ಮತ್ತು ಮಮ ಅಹಂಕಾರ ಮತ್ತು ಮಮಕಾರ ಅಲ್ಲಾಡ್ಲೇ ಇಲ್ಲ ಅದರ ಪರಿಣಾಮವಾಗಿ ನಾವು ನೋಡ್ತೇವೆ ಹೇಗೆ ಕೃಷ್ಣ ಸಂಧಾನಕ್ಕೆ ಬಂದಾಗಲೂ ಕೂಡ ಅವನು ತನ್ನ ಸ್ವಂತ ಬುದ್ಧಿಯನ್ನು ಕೇಳದೆ ತನ್ನ ಮಗನ ಬುದ್ಧಿಯ ಮೇಲೆ ನಿಂತ್ಕೊಂಡಿದ್ದ ಕೊನೆಗೆ ಯುದ್ಧ ಅವನಿಂದಲೇ ಅವನೇ ಅದಕ್ಕೆ ಕಾರಣೀಭೂತನಾದ ಅಂಥೇಳಿ ಇಲ್ಲಿ ಗೊತ್ತಾಗುತ್ತೆ ಈ ಮಾಮಕಾಹ ಅನ್ನುವುದರಲ್ಲಿ ಅಷ್ಟು ಅರ್ಥ ಅಡಗಿದೆ ನನ್ನವರು ಎಲ್ಲ ಶುರುವಾಗುವುದು ಇಡೀ ಸೃಷ್ಟಿ ಶುರುವಾಗದೆ ನನ್ನವರಿಂದ ಸೃಷ್ಟಿ ಅಂತ್ಯವಾಗುವುದು ಎಲ್ಲರಿಂದ ಪರರಿಂದ ನಾನಲ್ಲ ನೀನು ಅಂದಾಗ ಸೃಷ್ಟಿ ಅಂತ್ಯವಾಗುತ್ತೆ ನೀವಲ್ಲ ನಾನು ಅಂದಾಗ ಸೃಷ್ಟಿ ಪ್ರಾರಂಭವಾಗುತ್ತೆ ಈಗ ನೋಡಿ ನಾವು ಬೆಳಿಗ್ಗೆಯಿಂದ ರಾತ್ರಿ ಮಾಡ್ತಾ ಇರೋದು ನಮ್ಮ ಏನೇನು ಚಟುವಟಿಕೆ ಇದೆಯೋ ಅದು ಈ ನಾನು ಮತ್ತು ನನ್ನವರಿಗೋಸ್ಕರ ಈ ಚಟುವಟಿಕೆ ನಡೀತಾ ಯಾವ ರೀತಿ ಈ ಚಟುವಟಿಕೆಯನ್ನು ನಾವು ಮಾಡ್ತಾ ಇರ್ತೀವ್ಯೋ ಆ ಸಂಸ್ಕಾರ ಬದ್ಧವಾಗಿ ಅದು ನಮ್ಮ ಹೆಚ್ಚು ಹೆಚ್ಚು ನಾವು ಪುನಃ ಆ ಸಂಸಾರದಲ್ಲೇ ಕೆಲಸ ಮಾಡುವಂತೆ ಮಾಡುತ್ತೆ ನಾನು ನನ್ನವರೇ ಕೆಲಸ ಮಾಡುವಂತೆ ಮಾಡುತ್ತೆ ಇದೇ ಕೆಲಸವನ್ನ ನಾವು ಯಾವಾಗ ನನಗಲ್ಲ ನಿಮ್ಮೆಂದರಿಗೆ ಅನ್ನುವಂತಹ ಭಾವನೆಯಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದೇ ಕೆಲಸ ಉಲ್ಟ ಕೆಲಸ ಮಾಡುತ್ತೆ ಸಂಸಾರದಿಂದ ನಿವೃತ್ತಿಯನ್ನು ನಮಗೆ ಕೊಡುತ್ತೆ ಅಂದರೆ ನಾವು ಪ್ರಳಯವಾಗ್ತೇವೆ ನಾವು ಪ್ರಲಯವಾಗ್ತೇವೆ ಪ್ರಲಯ ಅಂತ ಹೇಳಿದ್ರೆ ಸಂಸಾರವನ್ನು ನಿವೃತ್ತವಾಗೋದಕ್ಕೆ ಪ್ರಲಯ ಅಂತ ಹೆಸರು ನಾಶ ಅಲ್ಲ ಕೊನೆಗದ ನಾಶ ಆಗುತ್ತೆ ಯಾವಾಗ ಅಹಂಕಾರ ನಾಶವಾಗುತ್ತೋ ಮಮಕಾರ ನಾಶ ಆಗುತ್ತೋ ಮತ್ತೆ ನಾನು ಹುಟ್ಟಿ ಬರಬೇಕಾಗಿಲ್ಲ ಇದು ರಹಸ್ಯ ಇಲ್ಲಿ ಈ ಭೇದ ಬುದ್ಧಿಯಿಂದ ಆ ಪ್ರಶ್ನೆಯನ್ನು ಕೇಳಲಾಗಿದೆ ಧೃತರಾಷ್ಟ್ರ ಸಂಜೆಯನಿಗೆ ಕೇಳ್ತಾನೆ ಕೊನೆಯದು ಕೂಡ ಬರುತ್ತೆ ಸಂಜೆಯ ಬುದ್ಧಿ ಬೈದು ಬುದ್ಧಿ ಹೇಳ್ತಾನೆ ಸಂಜೆಯ ಕೂಡ ಸಾಮಾನ್ಯ ಅಲ್ಲ ಅವನು ಸೂತನಾದರೂ ಕೂಡ ಅವನಿಗೆ ವೇದಾಧ್ಯಯದ ಹಕ್ಕಿತ್ತು ಸೂತ ಅಂದ ತಕ್ಷಣ ನಾವು ಕೆಳಜಾತಿ ಅಥವಾ ಹೀನ ಜಾತಿ ಅಂತ ತಿಳ್ಕೊಳ್ಬೇಕಾಗಿಲ್ಲ ಯಾಕೆ ಅಂದರೆ ಅಂತ ಹೇಳಿದ್ರೆ ಬ್ರಾಹ್ಮಣ ಹೆಂಗಸ್ ಹೆಂಗಸಿನಲ್ಲಿ ಕ್ಷತ್ರಿಯನಿಂದ ಹುಟ್ಟಿದಂತಹ ಸಂತಾನಕ್ಕೆ ಸೂತ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಅದಕ್ಕೆ ವಿದೋಮ ಇದು ಹೇಳ್ತಾರೆ ಅನು ಅನುದೋಮ ಮತ್ತು ವಿದೋಮ ಈಗ ಬ್ರಾಹ್ಮಣ ದಂಪತಿಗಳಲ್ಲಿ ಬ್ರಾಹ್ಮಣ ಶಿಶು ಹುಟ್ಟಿದ್ರೆ ಅಥವಾ ಕ್ಷತ್ರಿಯ ದಂಪತಿಗಳಲ್ಲಿ ಕ್ಷತ್ರಿಯ ಶಿಶು ಹುಟ್ಟಿದ್ರೆ ಇದಕ್ಕೆಲ್ಲ ನಾವು ಸವರ್ಣ ಗೋತ್ರ ಅಂತ ಹೇಳ್ತೇವೆ ಅದೇ ಈ ಬ್ರಾಹ್ಮಣ ಪುರುಷ ಮತ್ತು ಕ್ಷತ್ರಿಯ ಸ್ತ್ರೀ ಈ ರೀತಿಯಾಗಿ ಹುಟ್ಟಿದರೆ ಅನುಲೋಮ ಅದು ಉಲ್ಟ ಆದರೆ ಬ್ರಾಹ್ಮಣ ಸ್ತ್ರೀ ಅಥವಾ ಕ್ಷತ್ರಿಯ ಪುರುಷ ಕ್ಷತ್ರಿಯ ಸ್ತ್ರೀ ಅಥವಾ ವೈಶ್ಯ ಪುರುಷ ಈ ರೀತಿಯಾದರೆ ವಿನೋಮ ಅಂತ ಹೇಳ್ತಾರೆ ಹಾಗೆ ಇಲ್ಲಿಯೂ ಕೂಡ ಈ ಸೂತ ಅಂತಕ್ಕಂತಹ ಯಾವ ಒಂದು ವರ್ಣ ಇದೆಯೋ ಅದು ಸಂಕರ ವರ್ಣ ಮಿಕ್ಸ್ಚರ್ ಅಂತ ಹೇಳ್ತಾರೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದಂತಹ ಯಾವ ಸಂತಾನ ಇರಿ ಅದಕ್ಕೆ ಸೂತ ಅಂತ ಹೇಳ್ತಾರೆ ಆ ಒಂದು ಸಂತಾನಕ್ಕೂ ಕೂಡ ವೈದಿಕ ಸಂಸ್ಕಾರಗಳು ಇದ್ದವು ಆ ಹೀಗೆ ಸಂಜೆಯನೂ ಕೂಡ ವೇದಾಧ್ಯಯನವನ್ನು ಮಾಡಿದ್ದ ಅತ್ಯಂತ ನೀತಿವಂತನಾಗಿದ್ದ ಹೀಗಾಗಿ ಆತನು ಕೂಡ ಧೀರ್ಯವಾಗಿ ಧೃತರಾಷ್ಟ್ರನಿಗೆ ಪ್ರಶ್ನೆ ಮಾಡುವಂತಹ ಛಾತಿ ಬುದ್ಧಿವಾದ ಹೇಳುವಂತಹ ಛ್ಯಾತಿ ಆ ಸಂಜೆಯನಿಗೆ ಆದ್ದರಿಂದ ಇಲ್ಲಿ ಎರಡನೆಯ ಪ್ರಶ್ನೆಯಲ್ಲಿ ಸಂಜಯ ಶುರು ಮಾಡ್ತಾನೆ ಸಂಜಯ ವಾಚ ಸಂಜಯ ಹೇಳಿದ ಏನು ಅಂತ ಹೇಳಿದ್ರೆ ದೃಷ್ಟ ದುರ್ಯೋಧನ ಸದಾ ಆಚಾರ್ಯ ಉಪ ಸಂಗಮ್ಯ ರಾಜ ವಚನ ಅಬ್ರವೀತ್ ಪಾಂಡವನೀಕ ಪಾಂಡವರ ಸೇನೆಯನ್ನು ಅನೀಕ ಅಂದ್ರೇ ಸೇನೆ ಅಂತ ಹೆಸರು ಇಲ್ಲಿ ಸಾಮಾನ್ಯ ಅರ್ಥ ಸೇನೆ ಅಂತ ನಿಜವಾಗಿಯೂ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಒಂದು ಅಕ್ಷೋಹಿಣಿಯಲ್ಲಿ ಈ ಅನೀಕ ಅಂತಕ್ಕಂಥದ್ದು ಒಂದೊಂದೊಂದು ಯೂನಿಟ್ ಅಂಶ ಅಷ್ಟೆ ಆದ್ರೆ ಸಾಮಾನ್ಯ ಪರಿಭಾಷೆಯಲ್ಲಿ ಸಾಮಾನ್ಯ ಆಡು ಭಾಷೆಯಲ್ಲಿ ಅನೀಕ ಸೇನೆ ಅಂತ ಅರ್ಥ ವಿಶೇಷ ಅರ್ಥ ಇಲ್ಲ ಇಲ್ಲಿ ಪಾಂಡವರ ಸೇನೆಯನ್ನ ನೋಡಿ ದುರ್ಯೋಧನ ರಾಜನಾದಂತಹ ರಾಜ ದುರ್ಯೋಧನ ರಾಜನಾದಂತಹ ದುರ್ಯೋಧನ ಇಲ್ಲಿ ಸಂಜೆಯ ದುರ್ಯೋಧನ ರಾಜ ಅಂತ ಸಂಬೋಧಿಸ್ತಾ ಇದ್ದಾರೆ ನಿಜವಾಗಿಯೂ ದುರ್ಯೋಧನ ರಾಜನೂ ಅಲ್ಲ ಕೇವಲ ದುರ್ಯೋಧನ ಅಲ್ಲ ದುರ್ಯೋಧನ ಅಪ್ಪನೂ ರಾಜನಾಗಿರಲಿಲ್ಲ ಧೃತರಾಷ್ಟ್ರನಿಗೂ ಕೂಡ ಪಟ್ಟಾಭಿಷೇಕವಾಗಿರಲಿಲ್ಲ ಅದು ಪಾಂಡುವಿನ ಒಂದು ರಾಜ್ಯವನ್ನೇ ಇವನು ಗ್ರ್ಯಾಬ್ ಮಾಡಿದಷ್ಟೆ ಇವನು ಕುರುಡನಾದ್ದರಿಂದ ರಾಜ್ಯವನ್ನು ಆಳುವಂತಹ ಹಕ್ಕು ಇವನಿಗೆ ಇರಲಿಲ್ಲ ಆದರೂ ಕೂಡ ಈಗ ಬೇರೆ ಯಾವ ಗತಿ ಇಲ್ಲ ಅಂತ ಹೇಳಿ ಅವನನ್ನು ಮತ್ತೆ ಇವರೆಲ್ಲರೂ ಕೂಡ ಪಾಂಡವರೂ ಕೂಡ ಧೃತರಾಷ್ಟ್ರನ್ನ ಗೌರವಿಸ್ತಾ ಇದ್ದಿದ್ದರಿಂದ ಅವನು ತಾನೆ ಕೂತ್ಕೊಂಡಿದ್ದ ಅಷ್ಟೆ ಹೀಗಾಗಿ ಇಲ್ಲಿ ಸಂಜಯ ಯಾವುದೋ ಒಂದು ವ್ಯಂಗ್ಯವನ್ನು ಸೂಚಿಸುವಂತಹ ಭಾಷೆಯಲ್ಲಿ ದುರ್ಯೋಧನನ್ನು ರಾಜ ಅಂತ ಸಂಬೋಧಿಸ್ತಾ ಇದ್ದಾರೆ ರಾಜನಾದಂತಹ ದುರ್ಯೋಧನನ್ನು ಆಗ ಅಂತಹ ಸಮಯದಲ್ಲಿ ಎರಡೂ ಸೇನೆಗಳು ಬಂದು ಅಲ್ಲಿ ಸೇರಿರುವಂತಹ ಸಮಯದಲ್ಲಿ ವ್ಯೂಢ ಪಾಂಡವಾನೀಕ ವ್ಯೂಢಂ ದೃಷ್ಟ ಯುಹಾಕಾರದ ರೀತಿಯಲ್ಲಿ ಇದ್ದಂತಹ ಪಾಂಡವರ ಸೇನೆಯನ್ನು ನೋಡಿ ಆಚಾರ್ಯಂ ದ್ರೋಣನನ್ನು ಆಚಾರ್ಯರನ್ನು ಅವರ ಶಸ್ತ್ರ ಹಾಗೂ ವೇದದ ಆಚಾರ್ಯರಾದಂತಹ ದ್ರೋಣರನ್ನು ಉಪಸಂಗಮ್ಯ ಬಳಿ ಸಾರಿ ವಚನ ಈ ಮಾತನ್ನು ಹೇಳಿದನು ಇಲ್ಲಿ ನಾನು ಹಿಂದೆಯೇ ಹೇಳಿದಂತೆ इग गे दुर्योधन मनस्थिति युधन मोटमदारी यार हि बर भीष्माचार हर बर या वैर पक्ष सेन्यारे ऐन अवन है ಯಾರು ಈ ಯುದ್ಧವನ್ನು ನಡೆಸ್ತಾ ಇದ್ದವನೋ ರಾಜನಾದ ರಾಜಕುಮಾರ ಅವನು ತನ್ನ ಸೇನಾ ನಾಯಕದಾದಂತಹ ಭೀಷ್ಮಾಚಾರ್ಯರಿಗೆ ಹೇಳಬೇಕು ಆದರೆ ಅವನು ಬಂದಿದ್ದು ಎಲ್ಲಿ ಅಂದರೆ ದ್ರೋಣರ ಹತ್ರ ಬಂದಿತ್ತು ಭೀಷ್ಮಾಚಾರ್ಯರು ನಾನು ಹಿಂದೆ ಹೇಳಿದಂತೆ ಎಲ್ಲ ಈ ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ ಭಗವದ್ಗೀತೆಯ ಬೋಧನೆಯೂ ಶುರುವಾಗುವುದಕ್ಕಿಂತ ಮುಂಚೆ ಯುದಿಷ್ಠಿರ ಕೈಯನ್ನ ಮೇಲಕ್ಕೆ ಎತ್ಕೊಂಡು ಶತ್ರು ಸೇನೆಯ ಕಡೆಗೆ ಹೋದಾಗ ಎಲ್ಲರೂ ಹಾಹಾಕಾರ ಎಸಿದ್ರು ಗೊತ್ತಾಗಲಿಲ್ಲ ಏನಾಗ್ತಾ ಇದೆ ಅಂತ ಕೊನೆಗೆ ನೋಡಿದರೆ ಯುಧಿಷ್ಠಿರ ಹೋಗಿ ಅಲ್ಲಿ ಭೀಷ್ಮಾಚಾರರಲ್ಲಿ ನಮಸ್ಕರಿಸಿ ಅನುಜ್ಞೆಯನ್ನು ಕೇಳ್ತಾನೆ ಪರ್ಮಿಷನ್ ಅನ್ನು ಕೇಳ್ತಾನೆ ನನ್ನ ತಪ್ಪಿನಿಂದ ನಾನು ಈ ಯುದ್ಧವನ್ನು ನಾನೇ ಕಾಲ್ ಕೇಳ್ಕೊಂಡು ಮಾಡ್ತಾ ಇಲ್ಲ ಹಿರಿಯರಲ್ಲಿ ಕೈ ಮಾಡುವಂತಹ ಅಧಿಕಾರವೂ ನನಗಿಲ್ಲ ಆದರೆ ಅನಾವಶ್ಯಕವಾಗಿ ಕಿರಿಯರು ಕಿರಿಯರಲ್ಲಿ ಯುದ್ಧ ಮಾಡುವಂತೆ ಪ್ರಚೋದಿಸಿದ್ದರಿಂದ ಮಾತ್ರ ನಾನೀಗ ಇಲ್ಲಿ ಯುದ್ಧದ ಸ್ಥಾನದಲ್ಲಿ ನಿಂತಿದ್ದೇನೆ ಆದ್ದರಿಂದ ದಯವಿಟ್ಟು ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಭೀಷ್ಮರಿಗೆ ಆ ಒಂದು ಇದು ಉಕ್ಕಿ ಬರುತ್ತೆ ಪ್ರೇಮ ಉಕ್ಕಿ ಬಂದು ಅವರು ಹೇಳ್ತಾರೆ ಒಂದು ವೇಳೆ ನೀನು ಈ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ನನ್ನ ಬಳಿಗೆ ಇಲ್ಲಿ ಬಂದು ನನ್ನ ಅನುಮತಿಯನ್ನು ಕೇಳದೆ ನನ್ನ ಒಂದು ಆಶೀರ್ವಾದವನ್ನು ಬಯಸದೆ ಇದ್ದಿದ್ದರೆ ನಾನು ತಿಳ್ಕೊಳ್ತಿದ್ದೆ ನನ್ನ ತೊಡೆಯ ಮೇಲೆ ಆಡಿ ಬೆಳೆದಂತಹ ನನ್ನ ಮಗು ನನ್ನ ಮೊಮ್ಮಗ ಇವತ್ತು ನನ್ನ ಮೇಲೆಯೇ ಶಸ್ತ್ರವನ್ನು ಪ್ರಹಾರ ಮಾಡುವಂತಹ ಔದ್ಧತ್ಯವನ್ನು ತೋರಿಸ್ತಾ ಇದ್ದಾನ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಈಗ ನಾನು ತುಂಬ ಸಂತೋಷದಿಂದ ನಿನ್ನ ಹರಿಸ್ತಾ ಇದ್ದೇನೆ ಆಗ ಹೇಳ್ತಾನೋ ನಾನು ಮುಂಚೆ ತಿಳ್ಕೊಂಡಿದ್ದೆ ಹಣವನ್ನ ನಾನು ಆಡ್ತಾ ಇದ್ದೇನೆ ಅಂತ ಆದ್ರೆ ನಂತರ ಗೊತ್ತಾಯ್ತು ಈ ದುರ್ಯೋಧನ ಕೂಡ ಗೊತ್ತಾಯ್ತು ಹಣ ನನ್ನ ಆಡಿದೆ ಅಂತ ನಾವೆಲ್ಲರೂ ಹಾಗೆ ತಾನೆ ನಾವು ತಿಳ್ಕೊಂಡಿರ್ತೇವೆ ನಾವು ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ನಿಜವಾಗಿ ಆಗ್ತಾ ಇರೋದು ಮನಿ ನಮ್ಮನ್ನ ಮ್ಯಾನೇಜ್ ಮಾಡ್ತಾ ಇರೋದು ಅದೇ ನಮ್ಮ ಜೀವನದಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇರೋರು ಅಂತ ಸ್ವಲ್ಪ ಒಳಗೆ ಹೋಗಿ ತಣ್ಣಗಿನ ತಲೆಯಲ್ಲಿ ವಿಮರ್ಶೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನಾವು ಎಲ್ಲಿದ್ದೇವೆ ಅಂತ ಆ ಮಾತನ್ನ ಭೀಷ್ಮಾಚಾರ್ಯರು ಅಲ್ಲಿ ಯುದಿಷ್ಠಿರ ಮುಂದೆ ಹೇಳ್ತಾರೆ ನೋಡು ನಾನಂತೂ ಈಗ ಅನ್ನದ ಋಣಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೇನೆ ಯುದ್ಧ ಮಾಡುವುದಂತೂ ನಾನು ಖಚಿತ ಆದರೆ ನಿಮಗೆ ವಿಜಯ ಕಟ್ಟಿಟ್ಟಿದ್ದು ಹೋಗಿ ಇದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ ದುರ್ಯೋಧನ ಹೋಗಿ ನಮ್ಮ ಈ ಯುದ್ಧದಲ್ಲಿ ಯಾರು ಸೇನಾ ನಾಯಕನಾಗಬೇಕು ಅಂತ ಇದ್ದಾಗ ಅಲ್ಲಿ ಸೀನಿಯಾರಿಟಿ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಕೇಳಲೇಬೇಕಲ್ಲ ಸೀನಿಯಾರಿಟಿ ಎಲ್ಲ ಒಂದು ಒಂದು ಆರ್ಗನೈಸೇಷನ್ ಇತ್ತು ಅಂತ ಹೇಳಿದ್ರೆ ಒಂದು ಸಂಸ್ಥೆ ಅಲ್ಲಿ ಸೀನಿಯಾರಿಟಿ ಬಂದೇ ಬರುತ್ತೆ ಇಲ್ಲಿಯೂ ಕೂಡ ಈ ಒಂದು ರಾಜ್ಯದಲ್ಲಿ ಅತ್ಯಂತ ಪರಾಕ್ರಮಾಲಿಗಳು ಆಗಿ ಯಾರು ಹೆಚ್ಚು ಅನುಭವ ಯುದ್ಧ ಮಾಡಿ ಹೆಚ್ಚು ಅನುಭವ ಇರ್ತಕ್ಕಂತಹ ಅಂತಹ ವೃದ್ಧರು ಯಾರಿದ್ದಾರೆ ಅಂತ ಹೇಳಿದಾಗ ಎಲ್ಲರ ಬೆರಳು ಸಾಮಾನ್ಯವಾಗಿ ಭೀಷ್ಮರ ಕಡೆಗೆ ಬಂತು ಇನ್ನೂ ತಮಾಷೆ ಏನು ಅಂದರೆ ಸರಿ ದುರ್ಯೋನ ಭೀಷ್ಮ ಕೇಳ್ಕೊಂಡ ತಾವು ಹಾಗಿದ್ರೆ ನನ್ನ ಸೇನೆಗೆ ಸೇನಾ ನಾಯಕರಾಗ್ತೀರಾ ದಂಡ್ ದಂಡಾಧಿಪತಿಗಳು ಆಗ್ತೀರಾ ಅಂತ ಕೇಳಿದಾಗ ಭೀಷ್ಮಾಚಾರ್ಯು ಮರುಮಾತಿಲ್ಲದೆ ಒಗ್ಗಿ ಬಿಡ್ತಾರೆ ಆಯ್ತು ಅಂತಾರೆ ಆಗಲ್ಲ ಅಂತ ಹೇಳೋದು ಅದಿನ್ನೊಂದು ಸ್ವಾರಸ್ಯ ಸರಿ ಹೀಗಾದ್ಮೇಲೆ ಎಷ್ಟೋ ಜನಕ್ಕೆ ಅಸಮಾಧಾನ ಶುರುವಾಗುತ್ತ ಈ ಮುದುಕರನ್ನು ಯಾಕೆ ಇಲ್ಲಿ ದಂಡನಾಯಕರನ್ನಾಗಿ ಮಾಡಿಬಿಡ್ತಾರೆ ಮುಖ್ಯವಾಗಿ ಕರ್ಣನೀಯ ಮುಖ್ಯವಾಗಿ ಕರ್ಣನೀಯ ಅದು ಮುಂದೆ ಹೇಳ್ತೇನೆ ಸರಿ ಈಗೇನು ಆಯಿತು ಆದರೆ ಭೀಷ್ಮಾಚಾರ್ಯರು ಹೇಳ್ಬಿಡ್ತಾರೆ ದುರ್ಯೋಧನಿಗೆ ನೋಡಪ್ಪ ನಾನು ಯುದ್ಧವನ್ನು ಮಾಡಿ ಎಲ್ಲ ಪಾಂಡವರು ಕೊಲ್ತೇನೆ ನನ್ನ ಎಲ್ಲ ಪೌರುಷವನ್ನ ನಾನು ಉಪಯೋಗಿಸ್ತೇನೆ ಯಾವ ದೇವತೆಗಳಾಗಲಿ ಯಾವ ರಾಕ್ಷಸರೇ ಆಗಲಿ ಕೂಡ ನನ್ನನ್ನು ಈ ಯುದ್ಧದಲ್ಲಿ ಸೋಲಿಸಲಾಗ ನನ್ನ ನನ್ನಲ್ಲಿ ಇರ್ತಕ್ಕಂತಹ ಅಸ್ತ್ರಗಳಿಗಿಂತ ಹೆಚ್ಚು ಅಸ್ತ್ರಗಳು ಫಲ್ಮುಣಿಯಲ್ಲಿ ಅರ್ಜುನನಲ್ಲಿ ಇನ್ನೂ ಹೆಚ್ಚು ಅಸ್ತ್ರಗಳಿವೆ ಭೀಷ್ಮಾಚಾರದಲ್ಲಿ ಇದ್ದಿದ್ದಂಥ ಟ್ರೆಡಿಷನಲ್ ಓಲ್ಡ್ ಮಿಸೈನ್ಸ್ ಅರ್ಜುನ ಯಾವಾಗ ಈ ವನಪರ್ವ ಬರ್ತದೆ ಆ ವನಪರ್ವದಲ್ಲಿ ಯಾವಾಗ ಅವನು ಹೊರಗಡೆ ಹೋಗಬೇಕಾಗುತ್ತೆ ಒಂದು ವರ್ಷ ಪಾಂಡವರನ್ನು ಬಿಟ್ಟು ಆ ನಿಯಮದಂತೆ ಆಗ ಅನೇಕ ಅಸ್ತ್ರಗಳನ್ನು ಇಂದ್ರನಿಂದ ಅನೇಕ ಅಸ್ತ್ರಗಳು ಎಲ್ಲಕ್ಕಿಂತೂ ಮಿಗಿಲಾಗಿ ಶಿವನಿಂದ ಪಾಶುಪಥ ಪಾಶುಪಥಾಸ್ತ್ರವನ್ನು ಸಂಪಾದನೆ ಮಾಡಿರ್ತಾವೆ ಅದು ಇವರು ಬಳಿಗೆ ಹೊಂದಿತು ಫಾಲ್ಗುಣಿ ಏನಾದರೂ ನನ್ನ ಎದುರುಗಡೆ ಬಂದರೆ ಆತ ನನ್ನ ಹೊಂದು ಕೆಡಹೋಗ ಅಂತ ಹೇಳ್ತಾರೆ ಇನ್ನೊಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ನಾನು ಎದುರುಗಡೆ ಸ್ತ್ರೀಯರು ಬಂದಾಗ ನಾನು ಶಸ್ತ್ರ ಸನ್ಯಾಸ ಮಾಡ್ತೇನೆ ಯುದ್ಧ ಮಾಡುವುದಿಲ್ಲ ಇದೆರಡು ಕಂಡೀಷನ್ ಅವನಿಗೆ ಒಳವಳಿಗೆ ಪುಕ್ಕ ಪುಕ್ಕ ಅಂತ ಹೇಳ್ತಾ ಇರ್ತಾನೆ ಯಾಕೆ ಅಂದರೆ ಈ ಸೀಕ್ರೆಟು ಕೃಷ್ಣನಿಗೆ ಗೊತ್ತೇ ಗೊತ್ತು ಕೃಷ್ಣನಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಪಾಂಡವರಿಗೆ ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ ಅವನೇನೋ ಒಂದು ಮಾಡ್ತಾನೆ ಇದೆಲ್ಲ ಅವನ ತಲೆಯಲ್ಲಿ ಕೊರಿತಾ ಇದೆ ಕೃಷ್ಣನ ತಲೆಯಲ್ಲಿ ಕೊರಿತಾ ಇದ್ದು ದುರ್ಯೋಧನ ತಲೆಯಲ್ಲಿ ಕೊರಿತಾ ಇತ್ತು ಹೀಗಾಗಿ ಅವನಲ್ಲಿ ಯಾವ ರೀತಿಯ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂತ ನನಗೆ ಇಲ್ಲಿ ಗೊತ್ತಾಗುತ್ತೆ ಇವನ ಬಳಿಯಲ್ಲಿ ಇದ್ದಿದ್ದು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಆದರೆ ಪಾಂಡವರ ಬಳಿಯಲ್ಲಿ ಇದ್ದಿದ್ದು ಕೇವಲ ಏಳೇ ಅಕ್ಷೋಹಿಣಿ ಆದರೆ ಕೌರವರಲ್ಲಿ ಇದ್ದಂತಹ ಸೈನ್ಯದ ವ್ಯವಸ್ಥೆ ಅವ್ಯವಸ್ಥಿತ ಮಿಸ್ಮ್ಯಾನೇಜ್ಡ್ ಒಂದು ಶಿಸ್ತಿರಲಿಲ್ಲ ಅದು ನಮಗೆ ಗೊತ್ತಾಗುತ್ತೆ ಮುಂದೆ ಅದಕ್ಕೆ ಭೀಷ್ಮಾಚಾರ ಶಂಕವನ್ನು ಮೊದಲು ಓದ್ಬಿಡ್ತಾ ಆದರೆ ಪಾಂಡವರಲ್ಲಿ ಸಣ್ಣ ಸೇನೆಯಾದರೂ ಕೂಡ ವೆಲ್ ಮ್ಯಾನೇಜ್ಡ್ ವೆಲ್ ಅರೇಂಜ್ಡ್ ವೆಲ್ ಡಿಸಿಪ್ಲಿನ್ಡ್ ಸಂಖ್ಯೆ ಮುಖ್ಯ ಅಲ್ಲ ಆ ಒಂದು ಕ್ವಾಲಿಟಿ ಮುಖ್ಯ ನಮಗಿಲ್ಲಿ ಗೊತ್ತಾಗುತ್ತೆ ಅಷ್ಟು ಪ್ಲಾನ್ ಪ್ಲ್ಯಾಂಡ್ ಅಂತಹ ಒಂದು ಸೈನ್ಯವನ್ನು ನೋಡಿದಾಗ ಇವನು ನಿಜವಾಗಿಯೂ ಅಸೂಯೆ ಒಳವಳಿಗೆ ಅಸೂಯೆ ಒಳವಳಿಗೆ ಭಯ ದುರ್ಯೋದನ್ನು ಮನಸ್ಸಿನಲ್ಲಿ ಅದಕ್ಕೋಸ್ಕರ ಅವನಿಲ್ಲಿ ದ್ರೋಣಾಚಾರ್ಯಗಳಿಗೆ ಬರ್ತಾನೆ ಹಂಗಿಸುವಂತಹ ಧ್ವನಿಯಲ್ಲಿ ಈ ಒಂದು ಮಾತನ್ನು ಅವನು ಆಡ್ತಾನೆ पश्यता पांडुपुत्राण्य महबी चमु व्यूढ़ा दुपदपुत्रेण तव शिष्येणीता सुंदरवाद पश्यता पांडुपुत्राणार्य नोड़ी स्वारस्य हेल्ते अ ಕೆಲವು ವ್ಯಾಖ್ಯಾಕಾರರು ಈ ಸ್ವಾರಸ್ಯವನ್ನು ತೋರಿಸಿದ್ದಾರೆ ತುಂಬಾ ಸುಂದರವಾಗಿದೆ ಪಾಂಡುಪುತ್ರ ಆಚಾರ್ಯ ಪಶ್ಯ ಏತ ಅಂತ ಅರ್ಥ ಎಲ್ಲವೋ ಪಾಂಡವರ ಆಚಾರ್ಯರೇ ನೋಡಿ ಇಲ್ಲಿ ಅಂತ ಅರ್ಥ ಅಲ್ಲಿ ಬಿಡಿಸಬಾರ್ದು ಪಾಂಡುಪುತ್ರಣ್ ಆಚಾರ್ಯ ನೀವು ಪಾಂಡು आचार्य अंत अर्थ बेरेंग्यवेट बिड़सद्रेन गाथ यलो आचार्य पश्य नोड़ी महदीं चमास नोड़ी यार सेने पांडुपुत्रोड़ी अंत अर्थ बिसे बिस्ते हे ಪಾಂಡು ಪುತ್ರ ಆಚಾರ್ಯ ಪಶ್ಯ ಏತ ಪಾಂಡವಾಂ ಚಮು ಪಾಂಡುಪುತ್ರ ಚಮು ಅಂತ ಅರ್ಥ ಎಲ್ಲವೋ ಪಾಂಡವರ ಆಚಾರ್ಯರೇ ನಮ್ಮ ಆಚಾರ್ಯರಲ್ಲ ನೀವು ಯಾಕೆ ಮೊಟ್ಟ ಮೊದಲನೆಯಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ ನೀವು ಕಲಿಸಿರುವಂತಹ ಶಸ್ತ್ರವಿದ್ಯೆಯಲ್ಲಿ ಪಾರ್ಶಾಲಿಟಿ ಇದೆ ಇಂಪಾರ್ಶಾಲಿಟಿ ಇಲ್ಲ ಮೊದಲಿಂದಲೂ ನೀವು ಆ ಅರ್ಜುನನ್ನ ಮಹಾವೀರನನ್ನಾಗಿ ಮಹಾರಥಿಯನ್ನಾಗಿ ಅತಿರಥನನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಶ್ರಮಿಸಿದ್ರಿ ಅದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಆ ಬಿಹೇವಿಯರ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಮಗಳಿಗೆ ನೀವು ಎಲ್ಲ ಶಸ್ತ್ರಾಭ್ಯಾಸವನ್ನು ಕೊಡಲಿಲ್ಲ ಅಶ್ವತ್ಥಾಮನಿಗೂ ಕೂಡ ದ್ರೋಣಾಚಾರ್ಯರು ಎಲ್ಲ ವಿದ್ಯೆಯನ್ನು ಹೇಳ್ಕೊಳ್ಳಿಲ್ಲ ಬ್ರಹ್ಮಾಸ್ತ್ರವನ್ನು ಹೇಳ್ಕೊಳ್ಳಿಲ್ಲ ಅವರು ಎಷ್ಟೋ ಸಲಿಗೆ ಬರ್ತಾನೆ ಅಪ್ಪನ ಜೊತೆಗೆ ವಾಗ್ವಾದ ವಾಗ್ ಯುದ್ಧ ನಡೆಯುತ್ತೆ ನೀನ್ ನನಗ ಮೋಸ ಮಾಡ್ತಾ ಇದ್ದ ನನಗೊಂದು ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ಯಾ ಅರ್ಜುನ್ಗೊಂದು ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ಯಾ ಯಾಕೆ ಹೀಗಿ ನಾಂಗ್ ಮಗನೇ ಅಲ್ವಾ ನನ್ಗೆ ಯಾಕೆ ಹೇಳ್ಕೊಡ್ಬಾರ್ದು ಬ್ರಹ್ಮಾಸ್ತ್ರ ವಿದ್ಯೆ ಹೇಳ್ಕೊಡು ಅಂತ ಆದ್ರೆ ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ಇವನು ಹೈಲಿ ಅನ್ರಿಲೇಬಲ್ ಫೆಲೋ ನಂಬಲ ಅನರ್ಹವಾದಂತಹ ವ್ಯಕ್ತಿಗಳಲ್ಲಿ ಅಗ್ರಗಣ್ಯ ಈ ಅಶ್ವತ್ಥ ಅಪ್ಪನಿಗೆ ಗೊತ್ತಿತ್ತು ಅಷ್ಟು ಚಪದ ಚಂಚಲ ತಿ ಚಿತ್ತ ಅಮ್ಮ ಒಂದು ನಿಮಿಷ ಈ ರೀತಿ ಡಿಶನ್ ಮಾಡಿದ್ರೆ ಮುಂದಿನ ನಿಮಿಷ ಆ ರೀತಿ ಡಿಶನ್ ತೆಗೆದುಕೊಂಡಿತ್ತ ಯಾವುದು ಅದರಲ್ಲಿ ಅವನಲ್ಲಿ ಸ್ಥಿರತೆ ಎನ್ನುವುದೇ ಇರಲಿಲ್ಲ ಈಗ ನಾನು ಏನಾದರೂ ಇವನಿಗೆ ಒಳ್ಳೊಳ್ಳೆ ಅಸ್ತ್ರಗಳನ್ನು ಹೇಳ್ಕೊಟ್ಬಿಟ್ರೆ ಮೊದಲೇ ಮೂಗಿನ ತುದಿಯಲ್ಲಿ ಇವನ ಕೋಪ अश्वत्थाम उपयोगद्रक्षूक्लियर बात हीडबार अर्जुन से कंट्रोल मैंड कंट्रोल गिग्रह दम ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಅರ್ಜುನಲ್ಲಿ 100 ನೂರರಷ್ಟಿತ್ತು ಮತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆ ಗುರು ಸೇವೆ ಕೂಡ ಮಾಡಿದ್ದಾರೆ ಅರ್ಜುನ್ ಹೀಗಾಗಿ ತಮ್ಮ ಎಲ್ಲ ವಿದ್ಯೆಯನ್ನ ಅರ್ಜುನನಿಗೆ ಅವರು ಧಾರೆಯಡ್ಬಿಡ್ತಾರೆ ಮುಂದೆ ಅರ್ಜುನಿಂದ ತೊಂದರೆ ಆಗತ್ತೆ ಅಂತ ಗೊತ್ತಿದ್ದರೂ ಕೂಡ ಸಂಶಯ ಬಂದರೂ ಕೂಡ ಎಲ್ಲ ವಿದ್ಯೆಯನ್ನ ಆ ಪ್ರೀತಿ ಪಾತ್ರನಾದಂತಹ ಶಿಷ್ಯನಿಗೆ ಕೊಟ್ಬಿಡ್ತಾರೆ ದ್ರೋಣಾಚಾರ್ಯ ಅದು ದುರ್ಯೋದಕ್ಕೆ ಗೊತ್ತಿತ್ತು ಅದಕ್ಕೆ ಈ ವ್ಯಂಗ್ಯ ನೀವು ಮುಂಚಿಂದ ನಮ್ಮನ್ನು ನಿಮ್ಮ ಶಿಷ್ಯರಂತ ಅಂತ ನೀವು ನೋಡಲಿಲ್ಲ ಮುಂಚಿಂದೂ ಕೂಡ ನೀವು ಪಾಂಡವರಿಗೆ ಗುರುಗಳು ಪಾಂಡವರು ಮಾತ್ರ ನಿಮ್ಮ ಶಿಷ್ಯರು ಈಗ ಯಾವುದೋ ಒಂದು ಅನ್ನದ ಋಣದಿಂದ ಇಲ್ಲಿ ಬಂದು ನಮ್ಮ ಕಡೆ ನಿಂತ್ಕೊಂಡಿದೆ ನಿಮ್ಮ ಮನಸ್ಸಿರೋದಲ್ಲ ನಿಮ್ಮ ಶಿಷ್ಯರ ಕಡೆಗೆ ನಿಮ್ಮ ದೇಹ ಇರೋದು ಈಗ ನಮ್ಮ ಸೈನ್ಯದಲ್ಲಿ ನಿಮ್ಮನ್ನು ತಗೊಳ್ಳುವ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲ ಅಂತಾ ಉಭಯ ಸಂಕಟದ ಸ್ಥಿತಿಯಲ್ಲಿ ಇದ್ದೇನೆ ಅಂತ ದುರ್ಯೋದ್ರ ಮಾತಿನ ಹಿನ್ನೆಲೆಯವರು ವ್ಯೂಢಾಂ ದೃಪದ ತವ ಶಿಷ್ಯೇಣ ಧೀಮತ ಅಂತೂ ಹೇಳ್ತಾ ಇದ್ದಾರೆ ನೋಡಿ ಎಂತಹ ಪಾಂಡವರ ಸೇನೆ ಅದು ನಿಮ್ಮದೇ ಶಿಷ್ಯ ಇನ್ನೊಂದ್ಸಲಿ ಅವರಿಗೆ ಟಾಂಟ್ ಮಾಡುವ ರೀತಿಯಲ್ಲಿ ವ್ಯಂಗ್ಯದ ರೀತಿಯಲ್ಲಿ ದೃಪದ ಯಾರು ನಿಮ್ಮ ವೈರಿ ಎಂತಹ ದೃಪದ ನೀವು ಯಾವಾಗ ನಿಮ್ಮ ಮಗನಿಗೆ ಕುಡಿಲಿಕ್ಕೆ ಹಾಲಿಲ್ಲ ಅಂತ ಹೇಳಿ ಮನೆಯಿಂದ ಮನೆಗೆ ಅಲಿತ ಅಲಿತ ನಿಮ್ಮ ಸ್ನೇಹಿತನಾದಂತಹ ದೃಪದ ನಲ್ಲಿಗೆ ಹೋದಾಗ ನಿಮಗೆ ಅವಮಾನ ಮಾಡಿದಾಗ ನೀವೇನು ಮಾಡಿದ್ರಿ ಅರ್ಜುನನ್ನ ನಂತರ ನಿಮಿತ್ತ ಮಾಡಿಕೊಂಡು ಎಲ್ಲ ಕೌರೂರ್ ಅಟ್ಟಿ ಕಟ್ಟಿ ಆ ಧ್ರುವದನ್ನು ಸೋಲಿಸಿ ಅವನು ಕಟ್ಟಿಹಾಕಿ ಪಶುವಿನ ರೀತಿಯಲ್ಲಿ ಅಶ್ವತ್ಥಾಮನ ತೊಟ್ಟಿದ ಕಾಲಿಗೆ ಕಟ್ಟಿ ಹಾಕಿದ್ರು ಪಶುವಿನ ರೀತಿಯಲ್ಲಿ ಧ್ರುಪದ ಅವನ ಯಾರು ದೊರೆ ದೃಪದ ದೊರೆ ಅಂತಹ ದೃಪದನ್ನೇ ಕಟ್ಟಿ ಹಾಕಿದವರು ನೀವು ನಿಮ್ಮ ವೈರ್ಯವನ್ನು ಆ ವೈರಿ ನಿಮ್ಮ ನಾಶಕ್ಕೋಸ್ಕರ ಅಗ್ನಿಯಿಂದ ಒಬ್ಬ ಮಗನನ್ನು ಉತ್ಪತ್ತಿ ಮಾಡ್ದ ದೃಷ್ಟದ್ಯುಮ್ನ ಮತ್ತು ಕೃಷ್ಣೆ ದ್ರೌಪದಿ ಆ ದೃಷ್ಟದ್ಯುಮ್ನ ಯಾವಾಗ ನಿಮ್ ಬಳಿ ಕಲೀಲಿಕ್ಕೆ ಬನ್ನೋ ನೀವು ನಾನು ಆಗಲೇ ಹೇಳ್ದೆ ಎಚ್ಚರಿಸ್ದೆ ನಿಮ್ಮ ವೈರಿಯ ಮಗ ಅವನು ಅವನಿಗೆ ಹೇಳ್ಕೊಡ್ಬೇಡಿ ಅಂತ ಹೇಳಿದಾಗ ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ಲಿಲ್ಲ ನನಗೆ ಯಾವ ಭೇದ ಭಾವವೂ ಇಲ್ಲಪ್ಪ ಅಂತ ದೊಡ್ಡ ಫಿಲಾಸಫಿ ಹೊಡೆದು ಅವನಿಗೆ ಎಲ್ಲಾ ಅಸ್ತ್ರ ವಿದ್ಯೆಗಳನ್ನ ಹೇಳ್ಕೊಟ್ವಿ ಈಗ ನೋಡಿ ಎಲ್ಲಿ ನಿಂತಿದ್ದಾನೆ ಅವನು ನಮ್ಮ ಎದುರೇ ನಿಂತಿದ್ದಾನೆ ಪಶ್ಯ ನೋಡಿ ಅಂತ ತಿವಾನೆ ದೊರೆಯೋದು ನೋಡಿ ನೀವು ಮಾಡಿದ್ ನೋಡಿ ಅಂತ ನಿಮ್ಮ ಕೆಲಸದ ಪರಿಣಾಮವೇ ಇಲ್ಲಿ ಎದುರುಗಡೆ ಇದೆ ಅದಕ್ಕೋಸ್ಕರ ಧ್ರುವದ ಪುತ್ರೇಣ ಅಂತ ಶಬ್ದವನ್ನು ಬಳಸ್ತಾನೆ ದೃಷ್ಟದ್ಯುಮ್ನೇಣ ಅಂತ ಬಳಸ್ತೀವಿ ನಾವು ನೋಡಿ ದೃಷ್ಟದ್ಯುಮ್ನಿಂದ ರಚಿತವಾದಂತಹ ಪಾಂಡವರ ಸೇನೆಯ ವ್ಯೂಹವನ್ನು ಎದುರಿಗೆ ನೋಡಿ ಅಂತ ಹೇಳಬೇಕಾಗಿತ್ತು ಆದರೆ ಏನು ಹೇಳ್ತಾ ಇದ್ದಾನೆ ನಿಮ್ಮ ವೈರಿಯ ಮಗನಾದಂತಹ ಅಂದ್ರೆ ದೃಪದ ಮ ದೃಪದನ ಅವನು ಯಾರಿಗೆ ದಂಡನಾಯಕನಾಗಿದ್ದಾನೆಯೋ ಆ ಸೈನ್ಯದ ವ್ಯೂಹವನ್ನು ನೋಡಿ ದೃಷ್ಟದ್ಯುಮ್ನ ದ್ರೋಣನಷ್ಟು ಅನುಭವ ಇರಲಿಲ್ಲ ಭೀಷ್ಮರಷ್ಟು ಕೂಡ ಅನುಭವ ಇರಲಿಲ್ಲ ಅವನು ಯುದ್ಧ ಮಾಡಿದ್ದು ಎಲ್ಲೋ ಸ್ವಲ್ಪ ತುಂಬ ಕೆಲವು ಯುದ್ಧಗಳಲ್ಲಿ ಮಾತ್ರ ಅವನು ಆದರೆ ಪಾಂಡವರು ನೋಡಿ ಕೃಷ್ಣ ಎಲ್ಲ ಕೃಷ್ಣನ ಕರಾಮತ್ತು ಕೊನೆಯವರೆಗೂ ಗೊತ್ತಿರಲಿಲ್ಲ ಯಾರು ಪಾಂಡವರ ಸೇನೆಯಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ದ ಅತ್ಯಂತ ಗೌಪ್ಯವಾಗಿ ಇಟ್ಟಿದ್ದ ಕೃಷ್ಣನ ಸ್ಪೆಷಾಲಿಟಿ ಇದು ಅವರೆಲ್ಲ ಕಾಯ್ತಾ ಇದ್ರು ಯಾರನ್ನ ನಾಯಕನಾಗಿ ಮಾಡ್ತಾನೆ ಯಾರ ನಾಯಕನಾಗಿ ಬರ್ತಾರೆ ಅಂತ ಕೃಷ್ಣದ್ಯಮ್ನ ಅನಿಸ್ಬೇಕು ಎದಕ್ಕೆ ಆಶ್ಚರ್ಯ ಅವರಿಗೆ ಎಲ್ಲ ಯುಧಿಷ್ಠಿರ ಇದ್ದಾನೆ ಭೀಮ ಇದ್ದಾನೆ ಅರ್ಜುನ ಇದ್ದಾನೆ ನಗುಲ ಸಹದೇವರಲ್ಲಿ ಯಾರನ್ನಾದರೂ ಅದನ್ನು ಮಾಡ್ಬೋದಿತ್ತ ಅದೆಲ್ಲ ಬಿಟ್ಬಿಟ್ಟು ಈ ದೃಷ್ಟತ್ಯ ನನ್ನ ದಂಡ ನಾಯಕನನ್ನಾಗಿ ಮಾಡಿದ್ದಲ್ಲ ಅಂತ ಹೇಳಿ ಅವರಿಗೆಲ್ಲರೂ ಆಶ್ಚರ್ಯ ಮತ್ತೆ ಹೊರವಳಿಗೆ ಭಯ ಇದೆಲ್ಲ ಅವ್ನ ಸೈಕಾಲಜಿಕಲ್ ವಾರ್ಫೇರ್ ಅಂತ ಹೇಳ್ತಾರೆ ಮನಶಾಸ್ತ್ರೀಯ ರೀತಿಯಲ್ಲಿ ಯುದ್ಧವನ್ನು ಗೆಲ್ಲುವಂತಹ ಕಲೆ ಇದೆ ನಮಗೆ ಈ ಯುದ್ಧದಲ್ಲೂ ಕೂಡ ಬಾಹ್ಯ ಯುದ್ಧದಲ್ಲೂ ನಾವೇನು ನೋಡ್ತೇವಿಯೋ ಆ ಯುದ್ಧದಲ್ಲೂ ಕೂಡ ಸಾಮಾನ್ಯವಾಗಿ ವೈರಿಯ ಸೈನಿಕರು ಮನಸ್ ಈ ಮನಃಶಾಸ್ತ್ರೀಯ ರೀತಿಯಲ್ಲಿ ಮಾನಸಿಕವಾಗಿ ಕೆಲವು ಒತ್ತಡಗಳನ್ನ ನೀಡುವುದರೊಂದಿಗೆ ವೈರಿಯನ್ನ ವೈರಿಯ ನೈತಿಕತೆಯನ್ನ ಅವರ ಶಕ್ತಿಯನ್ನ ಸಾಮರ್ಥ್ಯವನ್ನ ಮತ್ತು ಉತ್ಸಾಹವನ್ನು ಪುಂದಿಸ್ಲಿಕ್ಕೆ ನೋಡ್ತಾರೆ ಇದೆಲ್ಲವನ್ನು ಕೃಷ್ಣ ಅಲ್ಲಿ ಆಡಿದ್ದಾನೆ ಆಶ್ಚರ್ಯ ಎಲ್ಲ ಎಲ್ಲ ಇನ್ನೇನು ಇವನೇನು ಆಟ ಆಡ್ತಾನೋ ಇನ್ನೇನು ಮಾಡ್ತಾನೋ ಇನ್ ಯಾರ್ಯಾರು ನಿಲ್ಲಿಸ್ತಾನೋ ಇಲ್ಲಿ ಎಲ್ಲಿ ಕಳಿಸ್ತಾನೋ ಅಂತ ಅವ್ರಿಗೆಲ್ಲ ಸಂಶಯ ಭಯ ಅದಕ್ಕೆ हेल्तान दुर्योधन अंत आ दृष्टद्युम्न नो रीत निगड़े तेज कल दड अल दड अकबड़ धीमत बुद्धिवंत दृष्ट्युम्न नोड़ अत्र शूरा महेश्वासाहीमार्जुन समायुधि ಯುಯುಧಾನೋ ವಿರಾಟ ಧ್ರುಪದ್ಚ ಮಹಾರಥ ಈಗ ಅವರ ಕಡೆಯ ಒಂದು ಸೈನ್ಯದ ಸಮೀಕ್ಷೆಯನ್ನು ಅನಾಲಿಸ್ ಅನ್ನ ಮಾಡ್ತಾ ಮಾಡ್ತಾ ಕೆಲವು ಹೆಸರುಗಳನ್ನ ಹೇಳ್ತಾನೆ ತಮಾಷೆ ನಾವು ನೋಡ್ಬೋದು ಯಾರೇ ಆಗಲಿ ತಮ್ಮ ಸೈನ್ಯವನ್ನ ಹೊಗಳಿಕೊಂಡ್ರು ತಮ್ಮ ಸೈನ್ಯದ ವೀರರ ಹೆಸರನ್ನು ಹೆಚ್ಚಾಗಿ ಹೇಳುತ್ತಾ ವೈರಿಗಳ ಸೈನ್ಯದ ಶೂರರ ಹೆಸರುಗಳನ್ನು ಕಡಿಮೆಯಾಗಿ ಹೇಳಬೇಕು ಆದರೆ ಇಲ್ಲಿ ದುರ್ಯೋಧನನ ಮಾನಸಿಕ ಸ್ಥಿತಿ ನಮಗೆ ಗೊತ್ತಾಗುತ್ತೆ ವೈರಿಗಳ ಶೂರರ ಹೆಸರನ್ನು ಹೆಚ್ಚಾಗಿ ಹೇಳಿ ತಮ್ಮ ಕಡೆಯ ಶೂರರ ಅಷ್ಟು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅದರಲ್ಲಿ ಬೇರೆ ಯಾವ ಹೆಸರುಗಳೇ ಅವನಿಗೆ ಸಿಗಲಿಲ್ವಾ ಅತ್ಯಂತ ಕಡಿಮೆಯ ಹೆಸರುಗಳನ್ನು ಹೇಳ್ತಾ ಇಲ್ಲೇ ತೋರಿಸುತ್ತೆ ಅವನ ಒಳವಳಿಗೆ ಎಷ್ಟು ಭಯ ಇತ್ತು ಅಂತ ಹೇಳಿ ಯಾವ ಕಾನ್ಫಿಡೆನ್ಸು ಅವನಿಗೆ ಇರಲಿಲ್ಲ ಅದಕ್ಕೋಸ್ಕರ ಮುಂದೆ ಭೀಷ್ಮಾಚಾರ ಏನ್ ಮಾಡ್ತಾರೆ ಅಂತ ಬರುತ್ತೆ ನನಗೆ ಮುಂದೆ ಬರುತ್ತೆ ಅತ್ರ ಹತ್ರ ಅಂತ ಹೇಳಿದ್ರೆ ಆ ಪಾಂಡವರ ಸೇನೆಯಲ್ಲಿ ನೋಡಿ ಶೂರಾಹ ಅತ್ಯಂತ ಶೂರರು ಮಹೇಶ್ವಾಸಾಹ ವಿಶ್ವಾಸಾಹ ಅಂತ ಹೇಳಿದ್ರೆ ಧನುರ್ವಿದ್ಯೆಯನ್ನ ಬಂದವರು ಅಂತ ಮಹೇಶ್ವಾಸ ಅಂದರೆ ಮಹಾನ್ ಧನುರ್ವಿದ್ಯೆಯನ್ನು ಬಲ್ಲವಂತ ಕೆಲವು ಧನಸ್ಸುಗಳು ಕೆಲವು ಬಿನ್ನುಗಳು ಅತ್ಯಂತ ವೇಗವಾಗಿ ಹೋದರೂ ಕೂಡ ದೂರ ಒಂದು ಆ ಒಂದು ಮಾನವನ್ನು ಅವರು ದೂರಕ್ಕೆ ಹೋಗಲಾರದು ಈ ಮಹೇಶ್ವಾಸ ದೊಡ್ಡದಾದಂತಹ ಬಿನ್ನುಗಳು ಅತಿ ದೂರವೂ ಕೂಡ ಹೋಗಿ ಶತ್ರುವನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವುಳ್ಳಂಥ ಅದನ್ನ ಹಿಡಿಬೇಕಾದ್ರೆ ಅಂತಿಂಥವರಿಗೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಮಹಾ ಸಾಮರ್ಥ್ಯ ಇರಬೇಕಾಗತ್ತೆ ಶಕ್ತಿ ಇರಬೇಕಾಗತ್ತೆ ಕುಶಲತೆ ಬೇಕಾಗುತ್ತೆ ಸ್ಕಿಲ್ ಬೇಕಾಗುತ್ತೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಅಂಥವರ ಎಲ್ಲ ಆ ಸ್ಕಿಲ್ಫುಲ್ ಪರ್ಸನ್ ಕುಶಲ ಅಂತ ಈ ಬಿಲ್ಲುಗಾರರೆಲ್ಲರೂ ಕೂಡ ಪಾಂಡವರ ಸೇನೆಯಲ್ಲೇ ನಾನು ನೋಡ್ತಾ ಇದ್ದೀನಿ ನಮ್ಮ ಕಡೆ ಒಬ್ರು ನೋಡ್ತಾ ಇದ್ವಲ್ಲ ಅನ್ನುವಂತಹ ಒಂದು ಭಾಷೆ ಒಂದು ವ್ಯಂಗ್ಯ ಶೋಕ ದುರ್ಯೋದ ಮನಸ್ಸಿನಲ್ಲಿ ಇಲ್ಲಿದೆ ಅದಕ್ಕೋಸ್ಕರ ಅತ್ತ ಶೂರಾಹ ಮಹೇಶ್ವಾಸ ಮಹಾಬಿಂದುಗಾರರು ಅವರು ಎಂಥವರು ಭೀಮಾರ್ಜುನ ಸಮಾಯುಧಿ ಯುಧಿ ಅಂದ್ರೆ ಯುದ್ಧದಲ್ಲಿ ಯುದ್ಧದಲ್ಲಿ ಭೀಮಾ ಮತ್ತು ಅರ್ಜುನ ಅಂತವರಿಗೆ ಸಮಾನರಾದವರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಅಂತ ಯಾರು ಅಂದ್ರೆ ಅತಿರದರು ಒಂದೇ ಬಾರಿಗೆ ಅರವತ್ತು ಜನ ವೈರಿಯ ಸೈನಿಕರೊಂದಿಗೆ ಕಾದಾಡಿ ಸೋಲದೇ ಇರತಕ್ಕಂತಹ ಸಾಮರ್ಥ್ಯ ಯಾವ ಯೋಧನಿಗೆ ಇದೆಯೋ ಆ ಯೋಧನು ಅದಿರಥಾ ಯಾವ ಸೈನಿಕನು ಅಥವಾ ಯಾವ ಯೋಧನು ಒಂದೇ ಬಾರಿಗೆ ಹತ್ತು ವೈರಿಯ ಸೈನಿಕರೊಂದಿಗೆ ಯುದ್ಧ ಮಾಡಿ ಕೂಡ ಮಾಡುತ್ತಾ ಇದ್ರೂ ಕೂಡ ಸೋಲನೋ ಸೋಲನ್ನು ಕಾಣನೋ ಅಂತಹ ಯೋಧನು ಮಹಾರಥ ಹಾಗೆಯೇ ರಥ ಅಂತ ಹೇಳಿದ್ರೆ ಇನ್ನೊಬ್ಬ ವೈರಿಯ ಸೈನಿಕನೊಂದಿಗೆ ಯುದ್ಧ ಮಾಡುತ್ತಾ ಇದ್ರೂ ಕೂಡ ಸೋಲದೇ ಇರತಕ್ಕಂಥವನು ರಥ ಅರ್ಧರಥ ಅಂತೂ ಇದೆ ನಾವು ಇಡೀ ಮಹಾಭಾರತವು ಈ ಶಬ್ದವನ್ನು ನೋಡುವುದಿಲ್ಲ ಆದರೆ ಒಂದು ಒಂದು ಕಡೆ ಮಾತ್ರ ನೋಡ್ತೇವೆ ಆ ಶಬ್ದವನ್ನ ಅದು ಮುಂದೆ ಬರ್ತೇನೆ ಅರ್ಧರಥ ಎಲ್ಲೂ ಬಳಸುವುದಿಲ್ಲ ಸಾಮಾನ್ಯವಾಗಿ ನಿಜವಾದ ವೀರರಿಗೆ ಆ ಶಬ್ದವನ್ನು ಬಳಸುದಿಲ್ಲ ಅದು ಯಾವ ಸಮಯದಲ್ಲಿ ಬಳಸಲ್ಪಟ್ಟಿತು ಅಂತ ನಾವು ನೋಡೋಣ ಅವನು ಹೇಳ್ತಾನೆ ಕೇವಲ ಭೀಮಾರ್ಜುನನ ಬಿಟ್ಟು ಬಿಡೋಣ ಭೀಮಾರ್ಜುನ ನಮ್ಗೆ ಗೊತ್ತೇ ಇದೆ ಎಂತಹ ಸಾಮರ್ಥ್ಯವಂತರು ಅಂತ ಹೇಳಿ ಅಂತಹ ಭೀಮಾರ್ಜುನರಿಗೆ ಸಮಾನರಾಗಿ ಯುದ್ಧ ಮಾಡತಕ್ಕಂತಹ ಮಹಾ ಅತಿರಥರು ಅನೇಕರಿದ್ದಾರೆ ಎಂದು ಬಿಲ್ಲುಗಾರರು ಪಾಂಡವರ ಪಕ್ಷದಲ್ಲಿ ನೋಡು ಅವರ ಹೆಸರನ್ನು ನೀವು ಹೇಳ್ತೇನೆ ಯುಯುಧಾನ ಸಾತ್ಯಕಿ ಸಾತ್ಯಕಿ ಕೃಷ್ಣನ ಪರಮ ಸ್ನೇಹಿತ ವೃಷ್ಠಿವಂಶ ತಿಲಕ ಅವನಿಗೆ ಇನ್ನೊಂದು ಹೆಸರಿತ್ತು ಯುಯುಧಾನ ಅಂತ ಹೇಳಿ ಯುಯುಧಾನ ಸಾತ್ಯಕಿ ಮಹಾಶಿವರಾಮ ಅವನು ಯಾವಾಗ ಕೃಷ್ಣ ಸಂಧಾನಕ್ಕೆ ಬರ್ತಾನ ಅವನು ಕೂಡ ಬರ್ತಾನೆ ಕೃಷ್ಣನ ಜೊತೆಗೆ ಯಾವಾಗ ಕೃಷ್ಣನ ದುರ್ಯೋಧನ ಸೆರೆ ಹಿಡಿಬೇಕು ಅಂತ ಹೇಳಿ ಆಜ್ಞೆಯನ್ನು ನೀಡ್ತಾನ ಭಯಂಕರ ಕೋಪ ಬರ್ತೀನಿ ಕತ್ತಿನ ಹಿಡ್ಕೊಂಡು ಅಲ್ಲೇ ದುರ್ಯೋಧನ ಕೊಲ್ಲಿ ಹೋಗ್ಬಿಡ್ತಾನ ಅಂತಹ ಸಾಧ್ಯಕ್ಕೆ ಇವನು ಇವನ ಗುರು ಯಾರು ಅಂದರೆ ಬಿಲ್ ವಿದ್ಯೆಯಲ್ಲಿ ಅರ್ಜುನ ಅರ್ಜುನನಿಂದ ಎಲ್ಲ ಯಾವ ಯಾವ ಒಂದು ಬಿಲ್ಲಿನ ರಹಸ್ಯವನ್ನು ಬಿಲ್ ವಿದ್ಯ ರಹಸ್ಯ ಸೀಕ್ರೆಟ್ ಏನಿತ್ತು ಅದೆಲ್ಲವನ್ನು ತಿಳ್ಕೊಂಡಿರುವಂತಹ ಮಹಾಶೂರ ಈ ಸಾತ್ವಿಕ ಇವನು ವಿರಾಟಶ್ಚ ಇನ್ನು ವಿರಾಟ ವಿರಾಟದ ಇವನು ಮತ್ತೆ ಧ್ರುವದ ಮಾವ ಹೆಣ್ಕೊಟ್ಟ ಮಾವ ಧ್ರುವದ ದ್ರೌಪದಿಯ ಅಪ್ಪ ಅವರೆಲ್ಲರೂ ಕೂಡ ಮಹಾರಥರೇ ಸರಿ ಯಾರೂ ಕೂಡ ಕಡಿಮೆ ಇಲ್ಲ ಎಲ್ಲರೂ ಕೂಡ ಮಹಾರಥರು ಹಾಗೆ ದೃಷ್ಟಕೇತು ಚೇಕಿತಾನ ಕಾಶೀರಾಜಶ್ಚ ವೀರ್ಯವಾ ಯಾರಿರು ಅಂತ ಹೇಳಿದ್ರೆ ದೃಷ್ಟಕೇತು ಅಂತ ಹೇಳಿದ್ರೆ ಛೇದಿಯ ರಾಜಕುಮಾರ ಶಿಶುಪಾಲನ ಮಗ ಶಿಶುಪಾಲನನ್ನ ಕೃಷ್ಣಕ್ಕೊಂದ್ರೂ ಕೂಡ ಈತ ಕೊನೆಯಲ್ಲಿ ಪಾಂಡವರ ಬಳಿಯಲ್ಲೇ ಬರ್ತಾನೆ ಯಾಕೆ ಒಂದು ಅವನಿಗೆ ಧರ್ಮ ಬುದ್ಧಿ ಇರುತ್ತೆ ಅಂತ ಒಂದು ಇಂಟರ್ಪ್ರಿಟೇಶನ್ ಎರಡನೆಯದಾಗಿ ಒಳಗಡೆಗೆ ಹೆದರಿಕೆ ಕೂಡ ಇರುತ್ತೆ ನಮ್ಮ ಅಪ್ಪನನ್ನ ಕೃಷ್ಣ ಒಂದೇ ಒಂದು ಏಟಿಗೆ ಕೊಂದು ಇನ್ನು ಇವರೆಲ್ಲ ನನ್ನ ಬಿಡ್ತಾರ ಇವರ ಪಕ್ಷಪಾತವನ್ನು ನಾನು ವಹಿಸಿಕೊಳ್ಳೇ ಬೇಕು ಅಂತ ಹೇಳಿ ಅವನು ಆಲೋಚನೆ ಮಾಡಿದ್ದ ಅದು ಪೊಲಿಟಿಕಲ್ ಆಸ್ಪೆಕ್ಟ್ ಅದು ಅಂತ ಹೇಳ್ತಾರಂತೆ ಎರಡನೇ ಆಸ್ಪೆಕ್ಟ್ ಏನು ಅಂದರೆ ಅಪ್ಪನಂತೆ ಮಗ ಇರಬೇಕು ಅಂತ ಎಲ್ಲೂ ಇಲ್ಲ ಅಥವಾ ಮಗನು ಅಪ್ಪನಂತೆ ಇರ್ತಾನೆ ಅಂತ ಯಾವ ಇದು ಇಲ್ಲ ಹಿರಣ್ಯಕಶು ಪ್ರಹ್ಲಾದ ಅಪ್ಪ ಯಾವ ರೀತಿ ಮಗ ಯಾವ ರೀತಿ ಹಾಗೆಯೇ ಇಲ್ಲೂ ಕೂಡ ಶಿಶುಪಾಲ್ನ ಮಗನಾದಂತಹ ದೃಷ್ಟಕೇತು ಈತ ಕೊನೆಯಲ್ಲಿ ದ್ರೋಣನಿಂದ ಹತನಾಗ್ತಾನೆ ದ್ರೋಣವನ್ನು ಕೊಲ್ತಾನೆ ದೃಷ್ಟಕೇತು ಮಹಾ ರಥ ಅತ್ಯಂತ ಪರಾಕ್ರಮಿ ಈ ದೃಷ್ಟಕೇತು ಚೇದಿಯ ರಾಜಕುಮಾರ ಅವನು ಕೂಡ ಪಾಂಡವರ ಪಕ್ಷಪಾತಿಯಾಗಿ ಬರ್ತಾನೆ ಚೇಕಿತಾನ ಚೇಕಿತಾನ ಇವ ಯಾದವ ವೃಷ್ಣಿವಂಶ ಸಂಭೂತ ಇವನು ಮಹಾಶೂರ ಕೊನೆಯಲ್ಲಿ ದುರ್ಯೋಧನ ಇವನು ಕೊಲ್ತಾನೆ ಕೊನೆಯಲ್ಲಿ ಯುದ್ಧದ ಕೊನೆಯಲ್ಲಿ ದುರ್ಯೋಧನ ಇವನು ಕೊಲ್ತಾನೆ ಕಾಶಿರಾಜಶ್ಚ ವೀರ್ಯವಾನ್ ಅತ್ಯಂತ ಸಾ ಸಾಮರ್ಥ್ಯಶಾಲಿಯಾದಂತಹ ಕಾಶಿರಾಜ ಕಾಶಿರಾಜ ಯಾರು ಅಂತ ಹೇಳಿದ್ರೆ ನಮಗೆ ಹಿಂದಿನಂದು ಕಾಶಿ ರಾಜ ಕಾಶಿರಾಜ ಅಂತ ಇದೆ ಆದರೆ ಈ ಸಮಯದಲ್ಲಿ ಈ ಯುದ್ಧ ನಡೆಯುತ್ತಿರುತ್ತೆ ತಕ್ಕಂತಹ ಸಮಯದಲ್ಲಿ ಕಾಶಿ ರಾಜ ಯಾರು ಅಂತ ಹೇಳಿದ್ರೆ ಭೀಮನ ಮಾವ ಭೀಮ ಭೀಮನಿಗೆ ನಮಗೆ ಗೊತ್ತಿದೆ ಅನೇಕ ಪತ್ನಿಯರು ಅವರಿಗೆ ದ್ರೌಪದಿ ಒಬ್ಬಳು ಪತ್ನಿ ಅಂತ ಗೊತ್ತಿದ್ರು ಕೂಡ ಬೇರೆ ಬೇರೆ ಪತ್ನಿಯರು ಕೂಡ ಇದ್ರು ಯಾಕಂದ್ರೆ ಕ್ಷತ್ರಿಯರಿಗೆ ಆ ಒಂದು ಹಕ್ಕಿತ್ತು ಅನೇಕ ಪತ್ನಿಯರನ್ನು ವಿವಾಹ ಮಾಡಿಕೊಳ್ತಾ ಒಂದು ಡಿಪ್ಲೊಮೆಸಿಗೋಸ್ಕರ ಆಯಾ ಒಂದು ರಾಜ್ಯದ ಜನರ ಜೊತೆಗೆ ಸಂಪರ್ಕವನ್ನ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಲಿಕ್ಕೆ ಅವರು ಒಂದು ವೈವಾಹಿಕ ಸಂಬಂಧವನ್ನು ಕೂಡ ಅವರು ಬೆಳೆಸ್ಕೊಡ್ತಾ ಇದ್ರು ನಮಗೆ ಕಂಡು ಬರುತ್ತೆ ಈ ಕಾಶಿ ನಾಡಿನ ಮಗಳ ಹೆಸರು ವಲಂಧರ ಈ ವಲಂಧರನನ್ನ ಅವಳನ್ನ ಈ ಭೀಮ ಮದುವೆಯಾಗಿರ್ತಾನೆ ಅವರಿಬ್ಬರಿಗೆ ಸರ್ವಗ ಅಂತ ಮಗನೂ ಕೂಡ ಒಬ್ಬ ಇರ್ತಾನೆ ಅದೇನೆಯಲ್ಲಿ ಈಗ ಅಂತಹ ವೀರ್ಯವಾನ್ ಆದಂತಹ ಕಾಶೀರಾಯನೂ ಕೂಡ ಪಾಂಡವರ ಸೈನ್ಯದಲ್ಲಿದ್ದಾನೆ ನೋಡು ಕೆಲವೋ ಪಾಂಡುಪುತ್ರ ಆಚಾರ್ಯ ಪಶ್ಯ ಪಾಂಡು ಪುತ್ರರ ಆಚಾರ್ಯರಾದಂತಹ ಎಲ್ಲವೋ ದ್ರೋಣಾಚಾರ್ಯರೇ ನೋಡಿ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ ನರಪುಂಗವ ಪುರುಜಿತ್ ಇಲ್ಲಿ ಪುರುಜಿತ್ ಮತ್ತೆ ಕುಂತಿಭೋಜ ಅಂತ ಹೇಳಿ ಇಬ್ರನ್ನ ಪರಿಗಣಿಸಲಾಗಿದೆ ಕೆಲವು ಕಡೆ ಈ ಇಬ್ಬರು ಅರ್ಜುನ ಸೋದರಮಾಮ ಅಂತ ಹೇಳ್ತಾರೆ ಕುಂತಿ ಭೋಜ ಯಾರು ಅಂತ ಹೇಳಿದ್ರೆ ಕುಂತಿಯ ಸಾಕು ತಂದೆ ಕುಂತಿಯ ಸಾಕು ತಂದೆಯೇ ಈ ಕುಂತಿ ಭೋಜ ಕುಂತಿ ಭೋಜ ಮತ್ತು ಕುರುಜಿತ್ ಇವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಅಂತ ಹೇಳಿ ಮಹಾಭಾರತದ ಚಿತ್ರಣವಾಗಿದೆ ಇನ್ನೊಂದು ಕಡೆ ಕುರುಜಿತ್ಗೆ ಕುಂತಿ ಭೋಜ ಎಂಬ ಹೆಸರು ಇತ್ತು ಅಂತಲೂ ಕೂಡ ಅದನ್ನ ಒಂದು ಕಡೆ ಕರೀತಾರೆ ಆದಿ ಪರ್ವದಲ್ಲಿ ಹೇಳಲಾಗಿದೆ ಆದ್ದರಿಂದ ಪುರುಜಿತ್ ಕುಂತಿಭೋಜಶ್ಚ ಇವರಿಬ್ಬರೂ ಕೂಡ ಮತ್ತು ಶೈಭ್ಯಶ್ಚ ನರಪುಂಗವ ಮನುಷ್ಯರಲ್ಲೇ ಶ್ರೇಷ್ಠನಾದಂತಹ ಶಿಬಿ ಅಂತಕ್ಕಂತಹ ಯಾವ ದೇಶವಿದೆಯೋ ಆ ದೇಶದ ದೊರೆ ಶೈಬ್ಯ ಅಥವಾ ಶೈಭ್ಯರ ದೊರೆ ಶೈಬ್ಯ ಶೈಬ್ಯ ಅಂತಕ್ಕಂಥ ಒಂದು ಟ್ರೈಬ್ ಒಂದು ಪಂಗಡ ಆ ಒಂದು ಪಂಗಡದ ದೊರೆ ಶೈಬ್ಯ ಅಂತಕ್ಕಂತಹ ಈ ರಾಜ ಇವನು ಕೂಡ ಮಹಾಶೂರ ಮಹಾವೀರ ಇವನ್ನ ಶೈವ್ಯ ಅಂತಲೂ ಕೂಡ ಬ್ಯಾ ಅಲ್ಲ ಶೈವ್ಯ ಅಂತಲೂ ಕೂಡ ಉಚ್ಚಾರಣೆ ಮಾಡ್ತಾರೆ ಅದೇನೆಯಲ್ಲಿ ನಂತರ ಬರ್ತಕ್ಕಂಥದ್ದು ಯುಧಾನನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾಂ ಸೌಭದ್ರೋ ಧಾರ್ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ ಯುಧಾಮನ್ಯೋ ಯುಧಾಮನ್ಯೋ ಮತ್ತು ಉತ್ತಮೌಜ ಇಬ್ರು ಪಾಂಚಾಲ ದೇಶರ ವೀರರು ಪಾಂಚಾಲ ಅಂದರೆ ಎಲ್ಲಿಂದ ಈ ದ್ರೌಪದಿ ಎಲ್ಲ ಬಂದ್ಲೋ ಆ ಒಂದು ಟ್ರೈಬ್ ಯಾವುದಿತ್ತೋ ಆ ಒಂದು ಟ್ರೈಬಿನ ರಾಜಕುಮಾರರು ಈ ಯುದಾಮನ್ಯು ಮತ್ತು ಉತ್ತಮ ಊಜ ಅಂತ ಈ ಉತ್ತಮ ಮತ್ತು ಯುಧಾಮನ್ಯು ಅಂತಕ್ಕಂಥವ್ರು ಅವರ ಕೆಲಸ ಏನು ಅಂದ್ರೆ ಯುದ್ಧದಲ್ಲಿ ಅರ್ಜುನನ ರಥದ ಎರಡು ಚಕ್ರಗಳನ್ನು ನಾಶವಾಗದಂತೆ ಕಾಪಾಡಿಕೊಂಡು ಇರ್ತಿದ್ರು ಯಾವಾಗಲೂ ಕೂಡ ಅರ್ಜುನ ರಥ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇತ್ತು ಇವರು ಕೂಡ ಅಷ್ಟೇ ಫಾಸ್ಟ್ ಆಗಿ ಬರ್ತಾ ಇದ್ದಾರೆ ಆ ರಥದ ಚಕ್ರದ ಜೊತೆಗೆ ಉತ್ತಮೌಜ ಅನ್ನುವನು ಬಲ ಇದ್ರೆ ಅರ್ಜುನನ ಕೃಷ್ಣ ಓಡಿಸ್ತಾ ಇರತಕ್ಕಂತಹ ರಥದ ಬಲಚಕ್ರವನ್ನ ಉತ್ತಮ ಊಜಾ ಕಾಪಾಡ್ತಾ ಇದ್ರೆ ಎಡಚಕ್ರವನ್ನ ಯುದ್ಧಾಮನ್ಯು ಕಾಪಾಡ್ತಾ ಇದ್ದ ಯಾಕೆಂದ್ರೆ ಚಕ್ರದ ರಥ ಹೋಯ್ತು ಅಂದ್ರೆ ಹೋಯ್ತು ಅಲ್ಲಿ ಇನ್ನೊಂದು ರಥವನ್ನ ಅವರು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಆ ವೈರಿ ಅಂತಕ್ಕಂಥ ಉಡಾಯಿಸ್ಬಿಡ್ತ ಹೊಡೆದಾಕ್ಬಿಡ್ತ ಅದರಿಂದ ಎಲ್ಲ ಒಂದು ಇದರಿಂದ ಆ ಒಂದು ಪರಿಶ್ರಮದಿಂದ ಪರಾಕ್ರಮದಿಂದ ಅವರು ಆ ರಥದ ಚಕ್ರವನ್ನ ಇದು ಮಾಡ್ತಾ ಇದ್ರು ರಕ್ಷಿಸ್ತಾ ಇದ್ರು ನೋಡಿ ಕರ್ಣ ಯಾವ ರೀತಿ ಆ ಚಕ್ರವನ್ನ ಎತ್ತಲಿಕ್ಕೆ ಆಗದೆ ಅಂತಹ ಸಮಯವನ್ನು ನೋಡಿಕೊಂಡು ಕೃಷ್ಣ ಹೇಳುತ್ತ ಅರ್ಜುನನಿಗೆ ಬಾಣ ಬಿಡು ಅಂತ ಹೇಳಿ ಹೀಗಾಗಿ ಆ ಚಕ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ರಥಾಂಗ ಇದು ಅಂತ ಹೇಳಿ ಇವರಿಬ್ರು ಕೂಡ ಈ ಪಾಂಚಾಲ ದೇಶದ ವೀರರು ಕೊನೆಯಲ್ಲಿ ಎಲ್ಲ ಯುದ್ಧ ಸಮಾಪ್ತಿ ಆದ್ಮೇನು ಅಶ್ವತ್ಥಾಮ ರಾತ್ರೋರಾತ್ರಿ ಯಾವಾಗ ಬಂದು ಎಲ್ಲ ಪಾಂಚಾಲರ ಮತ್ತು ದ್ರೌಪದಿಯ ಪುತ್ರರನ್ನು ಕೊಲ್ತಾನೋ ತಲೆಯನ್ನು ಕತ್ತರಿಸ್ತಾನೋ ನಿದ್ದೆ ಮಾಡ್ತಾ ಇರುವಾಗ ಆಗ ಇವರಿಬ್ಬರು ಕೂಡ ಅಶ್ವತ್ಥರು ಯಾರೋ ಉತ್ತಮೌಜ ಮತ್ತು ಯುದ್ಧ ಅಲ್ಲಿಯೇ ತನಕ ಇವರು ಯುದ್ಧದಲ್ಲಿ ಅತ್ಯಂತ ಪರಾಕ್ರಮಶಾಲಿಯಾಗಿ ಹೋರಾಡ್ತಾ ಬರ್ತಾ ಇರ್ತಾರೆ ಇಂಥವರು ವಿಕ್ರಾಂತ ಅಂತ ಹೇಳಿದ್ರೆ ಅತ್ಯಂತ ಪರಾಕ್ರಮಶಾಲಿಯಾದವರು ಅಂದ್ರೆ ಅತ್ಯಂತ ವೇಗವಾಗಿ ಹೋಗ್ತಕ್ಕಂಥವರು ಅಂತ ಆ ರಥದ ಚಕ್ರವನ್ನ ಕಾಪಾಡ್ಬೇಕಾದ್ರೆ ಆ ರಥ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೋ ಅಷ್ಟೇ ಫಾಸ್ಟ್ ಆಗಿ ಹೋಗ್ಬೇಕು ಕ್ರಮ ಅಂತ ಹೇಳಿದ್ರೆ ಪಾದವನ್ನು ಇಡ್ತಕ್ಕಂಥದ್ದು ಅಂತ ವಿಕ್ರಮ ಅಂತ ಹೇಳಿದ್ರೆ ವಿಶಿಷ್ಟವಾಗಿ ಅವರು ಪಾದವನ್ನು ಇಡ್ತಾ ಇದ್ರು ಅಂದ್ರೆ ಅಷ್ಟು ವೇಗವಾಗಿ ಹೋಗ್ತಾ ಇದ್ರು ಅಂತ ಅದಕ್ಕೋಸ್ಕರ ವಿಕ್ರಮ ತ್ರಿವಿಕ್ರಮ ಅಂತ ವಾಮನಿಗೆ ಹೆಸರು ಯಾಕೆ ಅಂದ್ರೆ ಆ ಒಂದು ವಿಶಿಷ್ಟ ಪಾದ ನಂತರ ಅಲ್ಲ ಮೂರೆ ಪಾದದಲ್ಲಿ ಈ ಮೂರು ಲೋಕವನ್ನು ಅಳಿದುಬಿಟ್ಟ ಆದ್ದರಿಂದ ಅವ ತ್ರಿವಿಕ್ರಮ ಮೂರು ವಿಶಿಷ್ಟವಾದಂತಹ ಪಾದಗಳನ್ನು ಪಾದಗಳನ್ನು ಉಳು ಉಳ್ಳವನು ಉಳ್ಳವನು ಅಂತ ಅರ್ಥ ಕೊನೆಗೆ ಸೌಭದ್ರೋ ಸುಭದ್ರೆಯ ಮಗ ಯಾರು ಅಭಿಮನ್ಯು ಸ್ವತಃ ಅವನ ಮಾನ ಪರಮಾತ್ಮದ ಶ್ರೀಕೃಷ್ಣನೇ ಈ ಮಗುವಿನ ಎಲ್ಲ ಚಾಕರಿಯನ್ನು ಮಾಡಿದ್ದಾರೆ ಅದರಲ್ಲಿ ಬರುತ್ತೆ ಮಹಾಭಾರತದೇ ಮಗುವಿನ ಮಲಮೂತ್ರವನ್ನು ಬಡಿಯುವಂತಹ ಕೆಲಸವನ್ನು ಆ ಮಗುವಿಗೆ ಪಾಠ ಹೇಳ್ಕೊಡುವಂತಹ ಕೆಲಸವನ್ನು ಆ ಮಗುವಿಗೆ ಶಸ್ತ್ರಾಭ್ಯಾಸವನ್ನು ಹೇಳ್ಕೊಡುವಂತಹ ಕೆಲಸವನ್ನು ಕೂಡ ಕೃಷ್ಣನೇ ಸ್ವತಃ ಮಾಡಿದ್ದಾರೆ ಅಂತಹ ಮಹಾಪರಾಕ್ರಮಶಾಲಿಯಾದಂತಹ ಅಭಿಮನ್ಯು ಅವನೇ ಸೌಭದ್ರ ಮತ್ತು ಈ ದ್ರೌಪದಿಯ ಮಕ್ಕಳಾದಂತಹ ಈ ಐದು ಜನ ಮಕ್ಕಳು ಯುಧಿಷ್ಠಿರನಿಂದ ಪ್ರತಿಬಿಂಧ್ಯ ಭೀಮನಿಂದ ಸುತಸೋಮ ಅರ್ಜುನನಿಂದ ಶ್ರುತ ಮತ್ತು ನಕುಲನಿಂದ ಶತಾನೀಕ ಸಹದೇವನಿಂದ ಶ್ರುತ ಈ ಐದು ಜನ ಮಹಾಪರಾಕ್ರಮಶಾಲಿಗಳು ಇವರು ಕೂಡ ಪತಿರತರೇ ಸರಿ ಇವ್ರನ್ನೂ ಕೂಡ ಯಾರೂ ಕೂಡ ಕೊಲ್ಲಿಕತಿರ್ಲಿಲ್ಲ ಕೊನೆಯಲ್ಲಿ ಅಶ್ವತ್ಥಾಮ ಆ ರಾತ್ರಿ ಯಾವಾಗ ಮಾರಣ ಹತ್ಯೆ ಮಾಡ್ತಾನೋ ಅಶ್ವತ್ಥಾಮ ಕೃಪಾ ಇವರೆಲ್ಲ ಬಂದು ಕಡಿತಾರಲ್ಲ ತಲೆಯನ್ನು ಅಶ್ವತ್ಥಾಮ ಮುಖ್ಯವಾಗಿ ಅಶ್ವತ್ಥಾಮ ಅದರಲ್ಲಿ ಈ ಐದು ದಿನ ಸತ್ ಹೋಗ್ತಾರೆ ಅಲ್ಲಿ ಬರುತ್ತೆ ನಂತರ ನಮಗೆ ಬರ್ತಕ್ಕಂಥದ್ದು ಅವನ ಮುಂದಿನ ಅನಾಲಿಸ್ ಅವನೇನು ಮಾಡ್ತಾನೆ ತನ್ನ ಸೈನ್ಯದ ಬಗ್ಗೆ ಅವನು ಯಾವ ರೀತಿ ಇಷ್ಟು ಹೇಳಿದಾನೋ ಇಷ್ಟು ಹೆಸರನ್ನ वैरी पक्ष शूर हम अस्मा विशिष्ट दिवजो नायकाम सैन्य संज्ञात अंत अस्माकं नमद ಇಲ್ಲಿ ಆದರೋ ಅಂದ್ರೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ ಕೂಡ ಒಂದು ಭಾರಿ ಅರ್ಥ ಇದೆ ಅದು ಚ ತೂ ಅಪಿ ಎಲ್ಲದಕ್ಕೂ ಅದೇನೋ ಒಂದೊಂದು ಭಾವವನ್ನು ಹೇಳುತ್ತೆ ಇಟ್ ಮೇಕ್ಸ್ ಸಿ ಯು ಡಿಫರೆನ್ಸ್ ಅದೇನು ಅಂತ ಹೇಳಿದ್ರೆ ಇಲ್ಲಿ ತನಕ ನಾನು ಹೇಳ್ದಲ್ಲ ಅವರಂತ ಮಹಾ ಸೈನ್ಯ ಅದಕ್ಕೆ ಹೋಲಿಸಿದರ್ರೆ ನಮ್ಮದಾದರೋ ನಮ್ಮ ಸೈನ್ಯವಾದರೋ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದ್ದೇನೆ ನೋಡಿ ಅಂತ ಅದಕ್ಕೋಸ್ಕರ ಸಂಜ್ಞಾರ್ಥ ಅಂತ ಅರ್ಥ ಹೇಳಬೇಕಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಹಿಂದೆ ಹೇಳಿಟ್ಟಿದ್ದಾನೋ ಉದ್ಯೋಗ ಪರ್ವದಲ್ಲೇ ಇದು ಭೀಷ್ಮ ಪರ್ವ ಈ ಭಗವದ್ಗೀತೆ ನಡೀತಾ ಇರತಕ್ಕಂಥದ್ದು ಭೀಷ್ಮ ಪರ್ವದಲ್ಲಿ ಉದ್ಯೋಗ ಪರ್ವದಲ್ಲೇ ಅವನು ಯಾರ್ಯಾರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ಹೇಳಿದ್ದಾನೆ ಆಗ್ಲೇ ಆಚಾರ್ಯರಾದಂತ ದ್ರೋಣರು ಕೂಡ ಪಕ್ಕದಲ್ಲಿ ಇದ್ರು ಅವರು ಕೂಡ ಕೇಳಿಸ್ಕೊಂಡಿದ್ದಾರೆ ಆದರೂ ಕೂಡ ಇನ್ನೊಮ್ಮೆ ನಾನು ಸಂಕ್ಷೇಪವಾಗಿ ಹೇಳಲಿದ್ದೇನೆ ಅಸ್ಮಾಕಂತೂ ವಿಶಿಷ್ಟ ಎಶಿಷ್ಟರಾದವರು ಇದ್ದಾರೆಯೋ ಏ ಯಾರು ತಾನ ನಿಬ ದ್ವಿಜೋತ್ತಮ ಎಲ್ಲವೋ ಬ್ರಾಹ್ಮಣೋತ್ತಮನೇ ನೋಡಿ ಇಲ್ಲಿ ಆ ಒಂದು ಮಾತಿನಲ್ಲೂ ವ್ಯಂಗ್ಯ ನೋಡಿ ಇದೆಲ್ಲ ಕ್ಷತ್ರಿಯರ ಕೆಲಸ ಯುದ್ಧ ಮಾಡೋದು ನೀವಿಲ್ಲಿ ಯಾಕೆ ಬಂದ್ರಿ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಿಮ್ಮ ಕೆಲಸ ಏನೋ ವೇದಾಧ್ಯಯನ ಮಾಡೋದು ಗಂಟು ಕಟ್ಟೋದು ಏನು ಅಕ್ಕಿ ಕಾಯಿ ಬಾಳೆಹಣ್ಣು ಗಂಟೆ ಕಟ್ಟೋದು ಆಮೇಲೆ ಪರಾನ್ನ ಆ ಕೂಳನ್ನ ಊಟ ಮಾಡೋದು ಅದು ಬಿಟ್ಕೊಂಡು ಇಲ್ಲಿ ಬಿಲ್ಲನ್ನು ಇಟ್ಟುಕೊಂಡು ಇಲ್ಲಿ ನಿಂತಿದ್ದಿರಲ್ಲ ರಣರಂಗದಲ್ಲಿ ನೀವು ಎಷ್ಟರ ಮಟ್ಟಿ ಯುದ್ಧ ಮಾಡಬಲ್ಲಿರಿ ಅನ್ನುವಂತಹ ಒಂದು ವ್ಯಂಗ್ಯ ಅದಕ್ಕೋಸ್ಕರ ದ್ವಿಜೋತ್ತಮ ಅಂತ ಬ್ರಾಹ್ಮಣೋತ್ತಮರೇ ಅಂತ ಅರ್ಥ ಇಲ್ಲಿ ಎರಡು ರೀತಿಯ ಅರ್ಥವನ್ನು ಹೇಳ್ಬೋದು ದ್ವಿಜ ಅಂತ ಹೇಳಿದ್ರೆ ಮೂರು ವರ್ಣದವರಿಗೆ ದ್ವಿಜ ಅಂತ ಹೇಳ್ತಾರೆ ಎರಡು ಬಾರಿ ಹುಟ್ಟಿದವರಿಗೆ ದ್ವಿಜ ಅಂತ ಹೆಸರು ಪಕ್ಷಿಯು ದ್ವಿಜವೇ ಒಂದು ಮೊಟ್ಟೆಯ ರೂಪದಲ್ಲಿ ಬರುತ್ತೆ ಎರಡನೆಯದು ಮೊಟ್ಟೆಯಿಂದ ಹೊರಗೆ ಬರುತ್ತೆ ಆದ್ರಿಂದ ನಮಗೆ ಅಮರಕೋಶದಲ್ಲಿ ದ್ವಿಜ ಅಂದ್ರೆ ಹಕ್ಕಿ ಅಂತಲೂ ಅರ್ಥ ಪಕ್ಷಿ ಅಂತ ಅರ್ಥ ಅದೊಂದು ಆಯ್ತಾ ಎರಡನೆಯದಾಗಿ ಎರಡು ಬಾರಿ ಜನ್ಮವನ್ನು ಯಾರು ಪಡೆದಿದ್ದಾರೆಯೋ ಒಂದು ಸ್ವತಃ ತಂದೆ ತಾಯಿಯಿಂದ ಜನ್ಮ ಶಾರೀರಿಕ ಜನ್ಮ ಎರಡನೆಯದು ವಿದ್ಯನ್ಮ ಈ ಎರಡನೇ ಜನ್ಮ ಮೊದಲನೆಯ ಜನ್ಮಕ್ಕಿಂತಲೂ ಶ್ರೇಷ್ಠ ಯಾಕೆಂದ್ರೆ ಮೊದಲನೇ ಜನ್ಮ ಎಲ್ಲ ಪ್ರಾಣಿಗಳಿಗೂ ಸಾಮಾನ್ಯ ಆದರೆ ಎರಡನೆಯ ಜನ್ಮ ಸಂಸ್ಕಾರ ವಿಶಿಷ್ಟ ಈ ತ್ರಯೋಲಿಕರಿಗೆ ಯಾವುದಿತ್ತೋ ಆ ಮೂರನ್ನು ಕೂಡ ಈ ದ್ವಿಜರಂತಲೇ ಹೇಳೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೇದ ಸಂಸ್ಕಾರ ಯಾರಿಗೆ ಈ ಮೂರು ವರ್ಣದವರಿಗೆ ಆಗ ಆಗ್ತಾ ಇತ್ತು ಅಂತವರನ್ನು ದ್ವಿಜ ಅಂತ ಹೇಳ್ತಾರೆ ಈ ದ್ವಿಜರಲ್ಲಿ ಈ ಮೂರೂ ವರ್ಣದವರಲ್ಲಿ ಉತ್ತಮ ಅಂದ್ರೆ ಎಲ್ಲವೋ ಬ್ರಾಹ್ಮಣನೇ ಅಂತ ಪುನಃ ಬಂತು ವಾಪಸ್ ಇಲ್ಲಿ ಈ ಮೂರೂ ವರ್ಣದವರಲ್ಲಿ ಉತ್ತಮರಾದಂತಹ ಎಲ್ಲವೊ ಬ್ರಾಹ್ಮಣನೇ ಅಂದ್ರೆ ನೀನು ಬರೀ ಇಷ್ಟಕ್ಕೆ ಮಾತ್ರ ಇಲ್ಲಿ ಯಾಕೆ ಬಂದೆ ಅಂತ ತಾನ ಅಂತಹ ಸೈನಿಕರನ್ನ ನಮ್ಮಲ್ಲಿ ನಮ್ಮ ಬಳಿ ಇರ್ತಕ್ಕಂತಹ ವೀರ ಯೋಧರನ್ನ ನಿಬೋಧ ತಿಳಿದುಕೋ ಚೆನ್ನಾಗಿ ತಿಳಿದುಕೊಳ್ಳಿ ನಾಯಕ ಮಮ ಸೈನ್ಯಸ್ಯ ನನ್ನ ಸೈನ್ಯದ ಇಲ್ಲೂ ಪುನಃ ಬಂತು ರೋಗ ರೋಗದ ಮೂಲ ಇಲ್ಲೂ ಹೊಂದಿದೆ ಯಾವುದದು ಮಮ ಸೈನ್ಯಸ್ಯ ಮಮ ನನ್ನ ಸೈನ್ಯಸ್ಯ ನನ್ನ ಸೈನ್ಯ ಅಂದ್ರೆ ಬೇರೆಯವರು ಯಾರು ಸೈನ್ಯ ಅಲ್ಲ ಅಂತ ಎಲ್ರೂ ಕೂಡ ಅಲ್ಲಿ ಮುಂದೆ ಹೇಳ್ತಾನ ಮದರ್ತೆಕ್ತ ಜೀವಿತಾ ಅಂತ ಪುನಃ ಅಲ್ಲಿ ಬಂತು ಅವನ ರೋಗದ ಇನ್ನೂ ಉಲ್ಬಣ ಸ್ಥಿತಿ ಇದು ನನಗೋಸ್ಕರ ಸಾಯಿಲಿಕ್ಕೆ ಬಂದವರು ಅಂತ ಅರ್ಥ ಸಾಯಿಲಿಕ್ಕೆ ತಯಾರಾದವರು ಅಂತ ಇಲ್ಲೂ ಕೂಡ ಮಮ ಅಂತ ಇದೊಂದು ದೊಡ್ಡ ಡಿಫೆಕ್ಟ್ ಯಾವುದೇ ಆರ್ಗನೈಸೇಷನ್ ಆಗಲಿ ಯಾವುದೇ ಒಂದು ಸಾಮಾಜಿಕ ಸಂಸ್ಥೆ ಆಗ್ಲಿ ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಬೇರೆಯವರು ಯಾರು ನಿಮ್ಗೆ ಸಪೋರ್ಟ್ ಕೊಡೋದಿಲ್ಲ ಅದು ಸೈಕಾಲಜಿ ನೋಡ್ರಪ್ಪ ಇದೆಲ್ಲರೂ ನಮ್ದು ಕೆಲಸ ನಾವೆಲ್ರೂ ಒಗ್ಗಟ್ಟಾಗಿ ಎದುರಿಸ್ಬೇಕು ಈ ಸುಚುವೇಶನ್ ಅನ್ನ ಈ ಸನ್ನಿವೇಶ ಅಂದ್ರೆ ಎಲ್ಲರಿಗೂ ಉತ್ಸಾಹ ಬರ್ತದೆ ಇದು ನಂದು ನಂದು ನಂದು ಯಾಕೆ ನಮ್ಮ ಅಂದಾಗ ಎಲ್ರು ಕೂಡ ನನ್ನ ನನ್ನ ನನ್ನ ಅಂತ ಹೇಳ್ತಾರೆ ಕೇವಲ ನೀವು ನನ್ನ ಅಂದ್ರೆ ಬೇರೆಯವ್ರಾವ್ಯಾ ಯಾಕೆ ನಮಗೆ ಸಂಬಳ ಕೊಡ್ತಾನೆ ತಗೊಂಡು ಹೋದ್ರೆ ಆಯಿತು ಗೆದ್ರೆ ಏನು ಸೋತ್ರ ಏನು ಸಿಕ್ಕೇ ಸಿಗುತ್ತೆ ಅಂತ ಹಾಗೆ ಈಗಿನ ಕಾಲದ ಕೆಲಸದವರು ಹಾಗೆ ಅವ್ರು ಏನಂತ ಹೇಳಿದ್ರೆ ಈಗಿನ ಕಾಲದ ಈ ಕೆಲಸ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ವಿಸಿಟಿಂಗ್ ಫೀಸ್ ಅಂತ ಅಷ್ಟೆ ಹ್ಮ್ ನಿಮ್ ನಿಮ್ಮ ಬಳಿಗೆ ನಿಮ್ಮ ಮನೆಗೋ ಆಶ್ರಮಕ್ಕೋ ಅವ್ರು ಬಂದ್ರೆ ಸಂಬಳ ಯೈ ಆ ಕೆಲಸ ಯಾಕೋ ಮಾಡ್ಲಿಲ್ಲ ಅಂದ್ರೆ ಅವನು ನೀವು ಬೈತಿರಲ್ಲ ಅಂತ ಮಾಡ್ತಾನೆ ಏನೋ ಸ್ವಲ್ಪ ಬಕ್ಷಿಷ್ ಕೊಟ್ರೆ ಚೆನ್ನಾಗಿ ಉಜ್ಜಿ ಉಜ್ಜಿ ಉಜ್ಜಿ ಉಜ್ಜಿ ಮಾಡ್ತಾನೆ ಯಾಕೆ ಅಂದ್ರೆ ನೀವು ಬಕ್ಷಿಶ್ ಕೊಟ್ರೆ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಕೆಲಸಕ್ಕೆ ಇನ್ನೊಂದಿಷ್ಟು ಅವನಿಗೆ ದಿನ ಬರೋದಕ್ಕೆ ಮಾಮೂಲಿ ಸಂಬಳ ಎಷ್ಟು ಕೊಡ್ತಿರೋ ಅದು ಅದು ಫೀಸ್ ಅಂತ ಆಮೇಲೆ ಕೆಲಸ ಮಾಡುವುದಕ್ಕೆ ಸಪರೇಟ್ ಆಗಿ ಕೊಡಬೇಕು ಹಾಗೆ ಈ ಮಮ ಅಂತ ಹೇಳಿದಾಗ ಅಂತಹ ಜನರಿಗೆ ಇನ್ನು ಕೂಡ ಪ್ರೋತ್ಸಾಹ ಉತ್ಸಾಹ ಹೆಚ್ಚೆಚ್ಚು ಬರುತ್ತೆ ಆದ್ರಿಂದ ಯಾರು ಕೂಡ ಸರಿಯಾಗಿ ಒಮ್ಮನಸ್ಕರ ಒಂದು ಸೈನ್ಯವಾಗಿ ಯುದ್ಧ ಮಾಡುವುದಿಲ್ಲ ಇಲ್ಲೇ ಬಂದಿದ್ದು ದುರ್ಯೋಧನ ಸೋ ದೊಡ್ಡ ಇದು ನಾಯಕ ಯಾವ ನಾಯಕರು ನನ್ನ ಸೈನ್ಯದ ಅವರನ್ನು ತಾನ ಅವರನ್ನು ಸಮಯಾರ್ಥಂ ರವೀಮಿತಿ ನಿಮಗೆ ಕೇವಲ ಸಮಯಗೋಸ್ಕರ ಹೇಳಬೇಕಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಭೀಷ್ಮಾಚಾರ್ಯರು ನಮ್ಮ ದಂಡನಾಯಕರು ಅವರು ಹೇಳಬೇಕು ಆದರೆ ಅವರು ಹೇಳಿದ್ರೆ ಕಿವಿಯವರಿಗೆ ಮಂದ ಕೇಳಿಸೋದ್ರಿಂದ ಅವರ ಹೃದಯ ಎಲ್ಲ ಪಾಂಡವರ ಬಳಿಯಲ್ಲಿ ಆಗದೆ ಕೊಟ್ಟಾಗಿದೆ ಆದರೆ ನಿಮಗೆ ಜೋರಾಗಿ ಹೇಳ್ತೇನೆ ಅವರು ಪಕ್ಕದಲ್ಲಿ ಇದ್ದಾರೆ ಕೇಳಿಸ್ಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶ ಯಾರು ಅವರವರು ಅಂತ ಅಂತ ಹೇಳಿದ್ರೆ ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಎಷ್ಟು ಜನರ ಹೆಸರನ್ನ ಅವನು ತನ್ನ ಸೈನ್ಯದ ಕಡೆಯವರ ಹೆಸರನ್ನ ಹೇಳ್ತಾನೆ ಶೂರರು ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ ಆ ಮುಂದಿನ ಉಪನ್ಯಾಸ ಜೂನ್ ಒಂದನೆಯ ತಾರೀಕು ಶುಕ್ರವಾರ ಪೂರ್ಣಮದ ಪೂರ್ಣಮದ ಪೂರ್ಣಾತ್ ಪೂರ್ಣಮುಧ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು